Yes. ಪಕಾಯ oh, <laughs> <hums> कड़े तरगत ना ದೃಢ ನಿಶ್ಚಯದ ಬಗ್ಗೆ ತಿಳ್ಕೊಳ್ತಾ ಬೇರೆ ಆಚಾರ್ಯರ ಮತವನ್ನ ನಿಧಾನವಾಗಿ ಪ್ರಸ್ತಾಪ ಮಾಡ್ತಾ ಕೊನೆಯಲ್ಲಿ ಈ ಸೂತ್ರಕಾರರಾದಂತಹ ನಾರದರು ಏನು ಹೇಳಾರೆ ಯಾವ ಉದಾಹರಣೆಯನ್ನು ಕೊಡ್ತಾರೆ ಅನ್ನೋದನ್ನ ನೋಡಬೇಕು ನಾರದಷ್ಟು ತದರ್ಪಿತ ಅಖಿಲಾಚಾರತ ಅಸ್ತಿ ವ್ರಿ ಅನ್ನು ಉದಾಹರಣೆಯನ್ನ ತಮ್ಮ ಒಂದು ದೃಢತಃ ಒಂದು ಮತವನ್ನು ಅವರು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅವರ ಮತದ ಪ್ರಕಾರ ನಾರದರ ಮತ ಪ್ರಕಾರ ಅರ್ಪಿತ ಭಗವತಿ ಅರ್ಪಿತ ಏನೇನ ಅರ್ಪ ಅರ್ಪಣೆ ಮಾಡಬೇಕು ಅಖಿಲಾಚಾರ ಏನೇನು ನಾವು ಮಾಡ್ತೇವಿಯೋ ಲೌಕಿಕ ಆಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ವೈದಿಕ ಕ್ರಿಯೆಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ತದರ್ಪಿತ ಅಖಿಲಾಚಾರತ ಅದಾಗಿರಬೇಕು ಆ ನಿಜವಾಗಿಯೂ ನಾವು ಸಕಲವನ್ನು ಭಗವಂತನಿಗೆ ಅರ್ಪಿಸಿದ್ದೇವೆ ಅನ್ನೋದನ್ನ ಹೇಗೆ ತಿಳ್ಕೊಡೋದು ಅದು ಏನೇನಾದರೂ ಒಂದು ಮಾರ್ಗವಿದೆಯೋ ಏನಾದರೂ ಲಕ್ಷಣ ಗೊತ್ತಾಗ್ತದೆಯೋ ಅಂತ ಹೇಳಿದ್ರೆ ಅವರೇ ಆ ಸೂತ್ರದಲ್ಲೇ ಮುಂದೆ ಹೇಳ್ತಾ ಇದ್ದಾರೆ ತದ್ ವಿಸ್ಮರಣೆ ಇತಿ ಭಗವಂತನನ್ನ ಯಾವ ಕ್ಷಣವಾದರೂ ಭಕ್ತ ಮರೆತದ್ದೇ ಆದ್ರೇ ಆದ ಮರೆಯುವುದಿಲ್ಲ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅವನ ಉಸಿರಿನ ಉಸಿರು ಭಗವಂತ ಆ ಒಂದು ಕ್ಷಣದಲ್ಲಿ ಮರೆತಂತಹ ಕ್ಷಣದಲ್ಲಿ ಇಲ್ಲಿ ಪರಮ ವ್ಯಾಕುಲ ಪರ ವಿರಹ ಉಂಟಾಗ್ತದೆ ನಾವು ವಿರಹ ಅಂತ ಕರಿತೇವೆ ಹಾಗೆ ಪರಮ ವಿರಹ ಉಂಟಾಯಿತು ಅಂತ ಹೇಳಿದ್ರೆ ಪರಮ ವ್ಯಾಕುಲತೆ ಉಂಟಾಯಿತು ಅಂತ ಹೇಳಿದ್ರೆ ಭಗವಂತನಿಗೋಸ್ಕರ ಆಗ ತಿಳ್ಕೊಳ್ಬೇಕು ಅವನಲ್ಲಿ ನಿಜವಾಗಿಯೂ ಅವನು ಸಮಸ್ತ ಸಮಸ್ತ ಭಗವಂತನ ಪಾದ ಅರ್ಪಿಸಿದ್ದಾನೆ ಅಂತ ಇರ್ತಕ್ಕಂತಹ ಒಂದು ಸೂತ್ರದಲ್ಲಿ ಎರಡು ಭಾಗ ಇದೆ ಆ ಎರಡನೆಯ ಭಾಗ ಒಂದನೇ ಭಾಗ ಸಾಕ್ಷಿ ನಿಜವಾಗಿಯೂ ಭಕ್ತನಾದವನು ತನ್ನ ಸಮಸ್ತಾನೆ ತನ್ನ ಸಮಸ್ತವನ್ನು ಮನಸ್ಸನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋ ಹೇಗೆ ತಿಳ್ಕೊಳ್ಬೇಕು ತಿಳ್ಕೊಳ್ಳಿ ಯಾರ ಕ್ಷಣ ಆ ಮನಸ್ಸಿಗೆ ಮರವೇ ಉಂಟಾಗ್ತದೋ ಹಾಗೆ ಉಂಟಾದಾಗ ಆ ಭಕ್ತನಲ್ಲಿ ಪರಮ ವ್ಯಾಕುಲತೆ ಪರಮ ವಿರಹ ಉಂಟಾಗ್ತದೆ ಇದರಿಂದ ಕೊಡಬೇಕು ನಿಜವಾಗಿಯೂ ಅವನಲ್ಲಿ ಭಕ್ತಿ ದೃಢವಾಗಿ ನೆಲೆಸಿದೆ ಭಕ್ತಿ ದಾಡ್್ಯವಾಗಿದೆ ಅನ್ನೋದು ತಿಳ್ಕೊಳ್ಬೇಕು ಅಂತ ನಾಡದರು ಸಮಜಾಯಿಸಿ ಹೇಳ್ತಾ ಇದ್ದಾರೆ ಅಸ್ತಿ ಏವಂ ಏವಂ ಹೀಗೆ ಹೀಗೆ ನಮ್ಮ ಮತವೇ ಕೊನೆಯಲ್ಲಿ ನಿಲ್ತದೆ ಇದು ಹೀಗೆಯೇ ನಿಜವಾಗಿಯೂ ಇದೇ ಪರೀಕ್ಷೆ ನಿಜವಾದ ಪರೀಕ್ಷೆ ಭಕ್ತಿ ದೃಢವಾಗಿದೆ ಅನ್ನುವುದಕ್ಕೆ ನಿಜವಾದ ರಿಕ್ಷೆ ಇದೆಯೇ ಅಸ್ತಿ ಏವಂ ಏವಂ ಇದು ಹೀಗೆ ಹೀಗೆ ಇದೆ ಅಂತ ನಾರದರು ಹೇಳಿದರು ನಂತರ ನಾನು ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಉದಾಹರಣೆ ಕೊಡಬೇಕಲ್ಲ ಇದನ್ನು ಯಾವುದಾದ್ರೂ ಜೀವನದಲ್ಲಿ ನಾವು ನೋಡಿದ್ದೇವಿಯೇ ಹೌದು ಭಾಗವತದಲ್ಲಿರ್ತಕ್ಕಂತಹ ಜೀವನವನ್ನೇ ವ್ರಜಗೋಪಿಕಾನ ಯಥಗೋಪಿಕಾನ ಯಾವ ರೀತಿ ವ್ರಜಗೋಪಿಯರು ವೃಂದಾವನದಲ್ಲಿರ್ತಕ್ಕಂತಹ ಗೋಪಿಯರು ತಮ್ಮ ಸಪ್ತವು ಕೂಡ ತಮ್ಮ ಆರಾಧ್ಯ ದೈವವಾದಂತಹ ಶ್ರೀಕೃಷ್ಣನಿಗೆ ಸಮರ್ಪಿಸಿಬಿಟ್ಟು ಎಂತಹ ಪರಮ ವ್ಯಾಕುಲತೆಯನ್ನ ವಿರಹವನ್ನ ಅವರು ತಮ್ಮ ಜೀವನದಲ್ಲಿ ನಿದರ್ಶನ ಅದು ಹಾಗೆಯೇ ಯಥಿ ಶ್ರೀಕೃಷ್ಣನೇ ಆ ಪರಮಾತ್ಮನೇ ಗೋಖನ್ನಿಸ್ತಾ ಇರತಕ್ಕಂಥದ್ದು ಹೊಗಳಿರತಕ್ಕಂಥದ್ದನ್ನ ನಾವು ಕಳೆದ ತರಗತಿಯಲ್ಲಿ ನೋಡುದು ನಿಮ್ಮ ಈ ಪ್ರಗತಿ ಏನಿದೆಯೋ ಅದರ ಋಣವನ್ನು ತೀರಿಸಲಿಕ್ಕೆ ನನಗೆ ಅನಂತ ಜನ್ಮಗಳವರೆಗೂ ಸಾಧ್ಯವಿಲ್ಲ ಶುದ್ಧವಾದಂತಹ ದೇಹವನ್ನ ಎತ್ತಿ ಅನಂತ ಕಾಲದವರೆಗೆ ಬಂದು ಕೂಡ ನಾವು ಸೇರ್ ಕೂಡ ನೀವು ಯಾವ ಭಕ್ತಿಯನ್ನ ತೋರಿಸ್ತಾಯೋ ಋಣವನ್ನು ತೀರಿಸಲಿಕ್ಕೆ ನನಗೆ ಸಾಧ್ಯವಿಲ್ಲ ಅಂತ ಭಗವಂತ ಡಿಕ್ಲೇರ್ ಮಾಡ್ಲ ಹೇಳಿಬಿಟ್ಟ ನಂತರ ಅವನ ಹೇಳ್ತಾನೆ ಭಗವಂತ ಆ ಗೋಪಿಯರು ಮನ್ ಮನಸ್ಕಾಹ ನನ್ನಲ್ಲೇ ಮನಸ್ಸನ್ನು ನೆಟ್ಟವರಾಗಿದ್ದಾರೆ ಮತ್ ಪ್ರಾಣ ನಾನೇ ಅವರ ಪ್ರಾಣವಾಗೇನೆ ಗೋಪಿಯರಿಗೆ ಇನ್ನೊಂದು ಪ್ರಾಣ ಅಂತ ಇಲ್ಲ ತಮ್ಮ ಸ್ವಂತ ಪ್ರಾಣ ಅಂತ ಇಲ್ಲ ಅಲ್ಲಿ ಅಲ್ಲಿ ನಾನೇ ಅವರ ಪ್ರಾಣ ಮದರ್ತೆ ತ್ಯಕ್ತ ದೈಹಿಕಾಹ ನನಗೋಸ್ಕರ ಅವರು ತಮ್ಮ ಸಮಸ್ತ ಶರೀರ ಕೆಲಸಗಳನ್ನು ತೊರೆದಿದ್ದಾರೆ ಎಂತಹ ಮಾತಿದೆ ಏ ತ ಲೋಕರ್ಮಾಶ್ಚಾರ್ ಅವರುಗಳು ನನಗೋಸ್ಕರ ಲೋಕವನ್ನು ಧರ್ಮವನ್ನು ತ್ಯಜಿಸಿದ್ದಾರೆ ಲೋಕದ ಏನೇನು ವ್ಯಾಪಾರಗಳಿದೆಯೋ ಅದ ಧರ್ಮದ ಕಾರ್ಯಗಳು ಏನೇನಿದೆಯೋ ಅವೆಲ್ಲವನ್ನೂ ಕೂಡ ನನಗೋಸ್ಕರ ಅವರು ತ್ಯಜಿಸಿದ್ದಾರೆ ಮದರ್ಥೆ ತಾನ್ ಬಿಭರ್ಹಂ ನಾನು ಅವರು ನನಗೋಸ್ಕರ ಇರೋದ್ರಿಂದ ನಾನು ಅವರನ್ನು ಪೋಷಿಸುತ್ತೇನೆ ಪರಮಾತ್ಮನ ಮಾತು ಇದು ಭಕ್ತರೆಲ್ಲರಿಗೂ ಕೂಡ ಆಶ್ವಾಸ ಕೂಡ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಇದು ಆಶ್ವಾಸ ಅವನು ಹೆದರಬೇಕಾಗಿಲ್ಲ ಯಾರಿಗೆ ಯಾರೂ ಇಲ್ಲವೋ ಯಾರಿಗೆ ಕೇವಲ ಪರಮಾತ್ಮ ಮಾತ್ರ ಇದ್ದಾನೋ ತನ್ನ ಇಷ್ಟ ದೈವ ಮಾತ್ರ ಇದ್ದಾನೋ ಆ ಇಷ್ಟದೈವ ಇವನ ಪ್ರತಿಯೊಂದು ವ್ಯವಹಾರಗಳನ್ನು ಕೂಡ ನಡೆಸ್ತಾನೆ ಆಶ್ವಾಸನ ಬಾಲದಲ್ಲಿ ನೀಡ್ತಾ ಬಂದಿದ್ದಾನೆ ಮೈ ಪ್ರೇಯಸಾಂ ಪ್ರೇಷ್ಠೆ ುಲ ಸ್ತ್ರೀಯ ಸ್ಮರಂತ್ಯ ಅಂಗರ ಔತ್ಕಂಡೋ ಎಲ್ಲಾದರೂ ಹೊರಗಡೆ ಹೋಗ್ತೇನೆಯೋ ನನ್ನ ಆ ವಿರಹದ ವೇದನ ಸಹಿಸಲಾರದೆ ಅವರು ಉತ್ಕಂಠಿತರಾಗ್ತಾರೆ ವಿಹ್ವಲರಾಗ್ತಾರೆ ಅವರ ಹೃದಯ ನನಗೋಸ್ಕರ ಚಡಪಡಿಸ್ತದೆ ಇದು ಕೃಷ್ಣ ಉದ್ದವನಿಗೆ ಹೇಳಿದ ಉದ್ದವ ಕೇಳ್ತಾನೆ ಗೋಪಿಯರ್ದೇನು ಹೆಚ್ಚು ಅಂತ ಇವನು ಜ್ಞಾನಿ ಅವರು ಸಾಮಾನ್ಯ ಗ್ರಾಮ್ಯ ಹೆಂಗಸರು ಏನು ಗೊತ್ತಿದೆ ವೇದ ಏನು ಗೊತ್ತಿದೆ ಶಾಸ್ತ್ರ ಏನು ಗೊತ್ತಿದೆ ಆದರೂ ಕೂಡ ಅವರು ಶ್ರೀಕೃಷ್ಣ ಅವರನ್ನು ಹೋಳ್ತಾ ಇದ್ದಾರೆ ಯಾಕೆ ಅವನೇ ಹೇಳ್ತಾ ಇದ್ದಾನೆ ಧಾರಂತಿ ಅತಿಕೃಚ್ರೇಣ ಪ್ರಾಯಃ ಪ್ರಾಣಾನ್ ಕಥಂಚನ ಹೇಗೋ ಅತ್ಯಂತ ಕಷ್ಟದಿಂದ ನಾನು ಯಾವಾಗ ಅವರಿಂದ ದೂರವಾಗ್ತೇನಿಯೋ ಹೇಗೋ ಕಷ್ಟಪಟ್ಟು ತಮ್ಮ ಪ್ರಾಣವನ್ನ ಅವರು ಧರಿಸಿಕೊಂಡಿದೆ ಧರಿಸಿಕೊಂಡಿದ್ದಾರೆ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾಕೆಂತ ಹೇಳಿದ್ರೆ ನಾನು ಅಲ್ಲಿ ಇಲ್ವಲ್ಲ ಆ ಬಳಿಯಲ್ಲಿ ನಾನಿಲ್ಲ ಆದರೂ ಹೇಗೋ ಕಷ್ಟಪಟ್ಟುಕೊಂಡು ತಮ್ಮ ಪ್ರಾಣವನ್ನು ಅವರು ಧರಿಸಿಕೊಂಡಿದ್ದಾರೆ ಅತ್ಯಾಗಮನ ಸಂದೇಶ ವಲ್ಲವ್ಯೋ ಮೇ ಮಧಾತ್ಮಿಕಾ ಕೃಷ್ಣ ಯಾವಾಗ ಬರ್ತಾನೆ ಕೃಷ್ಣ ಯಾವಾಗ ಬರ್ತಾನೆ ಕೃಷ್ಣ ಯಾವಾಗ ಬರ್ತಾನೆ ಇದಕ್ಕೆ ಅಂದೇಶಕ್ಕೋಸ್ಕರ ತಮ್ಮ ಎಲ್ಲ ಶರೀರವನ್ನ ಮನಸ್ಸನ್ನ ಕಾಯ್ತಾ ಇದ್ದಾರೆ ವಲ್ಲಭ್ಯ ಗೋಪ್ಯ ನನ್ನನ್ನೇ ತಮ್ಮ ಆತ್ಮರ ಆತ್ಮವಾಗಿ ಉಳ್ಳಂತಹ ಗುರು ನಾನು ಬರುವುದರ ಸಂದೇಶವನ್ನೇ ಉತ್ಕಂಠಿತರಾಗಿ ಯಾವಾಗ ಬರ್ತಾನೆ ಕೃಷ್ಣ ಇವತ್ತು ಬರ್ಬೋದು ನಾರೇ ಬರ್ಬೋದು ಇದು ಆ ಕೃಷ್ಣ ಉದ್ದವನಿಗೆ ಗೋಪಿಯರ ಆ ಮಹಿಮೆಯನ್ನ ವರ್ಣಿಸಿದ್ದರು ನಂತರ ಇಲ್ಲಿ ಶುಗಮಹರ್ಷಿಗಳು ಹೇಳ್ತಾರೆ ಹೇಗೆ ಈ ಗೋಪಿಯವರು ತಮ್ಮೊಂದು ಕಾರ್ಯ ಕೂಡ ಶ್ರೀಕೃಷ್ಣನಲ್ಲೇ ಇಟ್ಟಿದ್ರು ಅಂತ ಯಾ ದೋಹನೇ ಅವಹನನೆ ಮನೋಪಲೇಪ मार्जनादौ ಯಾ ಆರೋಪಿಯರುಸುವಿನ ಹಾಲನ್ನು ಕರಿತಾ ಇದ್ದಾರೆ ಆದರೆ ಯಾರ ಧ್ಯಾನ ನಡೀತಾ ಇದ್ದೇವೆ ಅವ್ರ ಹಸುವಿನ ಹಾಲು ಕರಿತಾ ಇದ್ದೇನೆ ಅಂತ ಇಲ್ವೇ ಇಲ್ಲ ಕೃಷ್ಣನಿಗೋಸ್ಕರ ಈ ಹಾಲನ್ನು ಕರಿತಾ ಇದ್ದೇನೆ ನನ್ನ ಸಂಸಾರೋಸ್ಕರ ಅಲ್ಲ ಹಾಲನ್ನ ಕರೆದು ನಾನು ಮಾರಿ ನನ್ನ ಸಂಸಾರವನ್ನು ನಿರ್ವಹಣೆ ನಿರ್ವಹಣೆಗೋಸ್ಕರ ಅಲ್ಲ ನನ್ನ ಮಗುವಿಗೆ ಈ ಹಾಲನ್ನ ಕೊಡುವುದಕ್ಕೆ ಅಲ್ಲ ಕೃಷ್ಣ ಬರ್ತಾನೆ ಕೃಷ್ಣ ಬರ್ತಾನೆ ಅವನಿಗೋಸ್ಕರ ಈ ಹಾಲನ್ನ ನಾನು ಕರಿತಾ ಇದ್ದೇನೆ ಇದೇ ಅವರಲ್ಲಿ ಎಲ್ಲಿತ್ತು ಹಾದು ಕರೆಯುವಾಗ ಅವಹನೇ ಭತ್ತ ಕೊಡ್ತಾ ಇದ್ದಾರೆ ಬತ್ತ ಕೊಡ್ತಾರೆ ಆದ್ರಲೇಲೇ ಇದೆ ನಮ್ಮ ಕೃಷ್ಣ ಯಾವಾಗಾದರೂ ಬಂದಾನೋ ಅವನಿಗೆ ನಾವು ಅಡಿಗೆ ಮಾಡಿ ಊಟವನ್ನು ಬಿಡಿಸಬೇಕು ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಇದೆ ಅವಹನೇ ಮಥನ ಕಡಿತ ಇದ್ದಾರೆ ಕಡಗೋಲ್ನಿಂದ ಮಣ್ಣ ಕಡೆದು ಬೆಣ್ಣೆ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣ ಬರ್ತಾನೆ ಅವನು ಬರಬೇಕು ಅದು ನಾವಿಲ್ಲಿ ಸಮಯದಲ್ಲಿ ಕದಿಯಬೇಕು ಇವರೇ ಬಯಸ್ತಾ ಇದ್ದಾರೆ ನಂತರ ನಾವು ಅವನನ್ನು ತರಾಟೆಗೆ ತೆಗೆದುಕೊಳ್ಬೇಕು ಯಾಕೆ ತದ್ದೇನು ಆಗ ಅವನು ಹುಸಿ ಗೋಪುಗೊಳ್ಬೇಕು ಅಳುವಂತೆ ನಟಿಸಬೇಕು ಅದೆಂತಹ ಮುದ್ದು ಮುಖ ಆ ಸು ಅಂತಹ ಮುದ್ದು ಮುಖವನ್ನ ಅಳತಂತಹ ಕೋಪಗೊಂಡಂತ ಆ ಭಾಗವನ್ನು ಎಷ್ಟು ನೋಡಿದರೂ ತೃಪ್ತಿ ಆಗ್ತಾ ಇಲ್ಲ ಮಥನೆ ಕಡಿಯುವಾಗಲೂ ಕೂಡ ಅದೇ ಅವರ ತಲೆಯಲ್ಲಿ ಊಪ ಲೇಪೇ ಮನೆಯನ್ನ ಸಗಣಿ ಹಾಕಿ ಸಾರಿಸ್ತಾ ಇದಾರೆ ಮನೆ ಮುಂದೆ ಆಗಲೂ ಕೂಡ ಇದು ನಮಗೋಸ್ಕರ ಅಲ್ಲ ನಮ್ಮ ಮನೆ ಸುಂದರವಾಗಿರಬೇಕು ಅಂತಲ್ಲ ಕೃಷ್ಣ ನಮ್ಮ ಮನೆ ಎದುರಾಗಿಯೇ ಹಸುಗಳನ್ನು ಹೊಡೆದುಕೊಂಡು ಹೋಗ್ತಾನೆ ಅವನು ಹೋಗುವಾಗ ದಾರಿಯಲ್ಲಿ ಧೂಳಿರಬಾರ್ದು ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿರಬೇಕು ಈ ಓಣಿ ಹೀಗಾಗಿ ಉಪ ಲೇಪೆ ಸಗಣಿ ಸಾರಿಸುವಾಗ ಅದು ಭಗವಂತನಿಗೋಸ್ಕರ ಅನ್ನುವಂತಹ ಆ ಇದು ಮನಸ್ಸು ಪ್ರೇಂಖನಾರ್ದಿತ್ತೋಕ್ಷಣ ಮಾರ್ಜನಾದವು ತೊಟ್ಟಲು ತೂಗ್ತಾ ಇದ್ದ ಇರೋ ದಿವ್ರ ಮಗು ಆದರೂ ಕೂಡ ಅಲ್ಲಿ ಕೃಷ್ಣನೇ ಇದ್ದಾನೋ ಎಂಬಂತೆ ತೋಟ್ಲಕ್ಕೂಪ್ತಾ ಇದ್ದಾರೆ ಲಾಲಿಯನ್ನು ಹಾಡ್ತಾ ಇದ್ದಾರೆ ತಮ್ಮ ಮಗು ಈಗ ಹಾಡ್ತಾ ಇಲ್ಲ ಕೃಷ್ಣ ಇದ್ದಾನೆ ಇಲ್ಲಿ ಅವನು ಹಾಡ್ತಾ ಇದ್ದಾನೆ ಅವನನ್ನು ಅವನೀಗ ಅಳ್ತಾ ಇದ್ದಾನಲ್ಲ ಅಳುವನ್ನ ನಿಲ್ಲಿಸಲಿಕ್ಕೋಸ್ಕರ ಲಾಲಿಯನ್ನು ಹಾಡುವ ವಿಧ ವಿಧದ ಲಾಲಿಯನ್ನು ಹಾಡ್ತಾ ಇದ್ದಾರೆ ನಂತರ ಸಾರಿಸಿ ಮನೆಯನ್ನ ಗುಡಿಸಿ ಒರೆಸುವುದು ಕೂಡ ಕೃಷ್ಣ ಇವತ್ತು ಮನೆಗೆ ಬರ್ಬೋದು ಬೆಣ್ಣೆ ಕದ್ದಿಕ್ಕೆ ಬರೇ ನಮ್ಮ ಮನೆ ಅತ್ಯಂತ ಸ್ವಚ್ಛವಾಗಿರಬೇಕು ಯಾಕಂದರೆ ಅವ್ನು ಬಂದು ಗಲೀಜು ಮಾಡೋದು ಇದ್ದೇ ಇಲ್ಲ ಮುಚ್ಚುವಾಗಿರಬೇಕು ಕೃಷ್ಣ ಬರ್ತಾನೆ ಭಗವಂತ ಬರ್ತಾನೆ ಮನೆಗೆ ಅಂತ ಅದನ್ನು ನೀಟ್ ಆ ಮನೆಯನ್ನು ಒರೆಸಿ ಧೂಡನ್ನು ತೆಗೆದು ಆಗಲೂ ಕೂಡ ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಒಂದು ಭಾವವನ್ನು ಇಟ್ಕೊಂಡು ಮಾಡ್ತಾ ಇದ್ದು ಗಾಯಂತಿ ಎಲ್ಲ ಸಮಯದಲ್ಲಿ ಕೂಡ ಗುಣಗಾನವನ್ನೇ ಮಾಡ್ತಾ ಗಾಯಂತಿ ಚೈನಂ ಅನುರಕ್ತ ದಿಯ ಅವರ ಮನಸ್ಸಲ್ಲ ಕಲ್ಲೇ ಅನುರಕ್ತವಾಗಿದೆ ಅವನ ಪ್ರೇಮದಲ್ಲೇ ಮುಳುಗಿದೆ ಅಶ್ವಮಿಯ ಕೃಷ್ಣನಿಗೋಸ್ಕರ ಅಳ್ತಾ ಇದ್ದಾನೆ ಎಲ್ಲಿ ಕಾಣ್ತಾ ಇದ್ವಲ್ಲ ಇವತ್ತು ನಿನ್ನೆ ಸಾಯಂಕಾಲ ಅಷ್ಟೇ ಇವತ್ತು ಬೆಳಿಗ್ಗೆ ಪುನಃ ಬರ್ತಾನೆ ಅಷ್ಟೊಳಗೆ ಅವರಿಗೆ ವಿರ ಇನ್ನೂ ಕಾಣಿಸ್ಲಿಲ್ವಲ್ಲ ಇನ್ನೂ ಕಾಣಿಸ್ಬಲ್ಲ ಇವತ್ತು ಬರ್ತಾನೋ ಇಲ್ವೋ ಈ ದಾರಿಯಾಗಿ ಈ ದಾರಿಯಾಗಿ ಒಂದು ಹೋಗ್ತಾನೋ ಇಲ್ವೋ ಅಂತ ಹೇಳಿ ಅಶ್ವಂಠ್ಯ ಬಿಗಿದು ಬರ್ತಾ ಇದೆ ಕುತ್ತಿಗೆ ಬಿಗಿದು ಬರ್ತಾ ಇದೆ ಧನ್ಯ ವರದ ಸ್ತ್ರೀಯ ಇಂತಹ ಆ ಗೋಪಿಕೆಯರು ಧನ್ಯ ನಿಜವಾಗಿಯೂ ಧನ್ಯರೇ ಯಾರಿ ಉರುಕ್ರಮ ಚಿತ್ತಯಾನ ಉರುಕ್ರಮ ಆ ಭಗವಂತ ಶ್ರೀಕೃಷ್ಣ ವಿಷ್ಣು ಅವನಿಗೆ ಉರ್ರಮ ಅಂತ ಹೆಸರು ಅವನು ತನ್ನ ಪಾದದಲ್ಲಿ ಮೂರೂ ಲೋಕಗಳನ್ನು ಆಳಿದ ವಾಮನವು ತಾಳಿದಳು ತ್ರಿವಿಕ್ರಮ ಅಥವಾ ಉರುಕ್ರಮ ಉರುಕ್ರಮ ಚಿತ್ತಯಾನ ಅವನಲ್ಲೇ ಆ ಮನಸ್ಸು ಅವರಿಗೆ ಹರಿದು ಹೋಗ್ತಾ ಇದೆ ಅಂತಹ ಆ ಭಗವಂತನ ಸ್ಮರಣಿ ಪ್ರತಿನಿತ್ಯವೂ ತಮ್ಮ ಮನೆಯ ಪ್ರತಿಯೊಂದು ಕೆಲಸ ನಡೀತಾ ಇರಬೇಕಾದ್ರೆ ಸ್ಮರಣೆ ಮಾಡ್ತಾ ಇರುವಂತಹ ಆ ಗೋಭೀರೇ ನಿಜವಾದ ನೀರು ಅಂತ ಹೇಳಿ ಶುಕ ಮಹರ್ಷಿಗಳು ಹೇಳ್ತಾ ಇದ್ದರು ಅದರ ಈ ಸೂರದಾಸರು ಸೂರದಾಸರು ಈ ಹದಿನೈದನೇ ಆರನೇ ಸಂತರು ಕವಿಗಳು ಕೂಡ ಅದ್ಭುತವಾದಂತಹ ದಿವ್ಯ ದೃಷ್ಟಿಯ ದೃಷ್ಟಿ ಇರಲಿಲ್ಲ ಅವರು ಹುಟ್ಟಿನಿಂದಲೇ ಕೂರರು ಆದ್ರೆ ಒಬ್ಬರು ಆ ಭಗವಂತನ ಮೂರ್ತಿಯನ್ನು ನೋಡಬೇಕು ಅಂತ ಆಸೆ ಅವರು ಒಮ್ಮೆ ಈಗ ಎಲ್ಲ ಇರಬೇಕಾದ್ರೆ ಒಂದು ಹಾರ ಬಾವಿಯಲ್ಲಿ ಬಿದ್ದೋದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮ ಏನಿದ್ರು ನನ್ನ ಗತಿ ಇಷ್ಟೇನಾ ಆಯ್ತಾ ನನ್ನ ಗತಿ ನನ್ನ ರಕ್ಷ ರಕ್ಷಣೆ ಮಾಡೋದಕ್ಕೆ ನೀನುಲ್ವಾ ಭಕ್ತರು ನೋಡ್ಕೊಡೋದು ನೀನಲ್ವಾ ಹಾಗೆ ಇನ್ಯಾರು ನೋಡ್ಕೊಡ್ತಾರೆ ಪ್ರೀತಿಯಾಗಿ ಅವರು ಆರ್ತರಾಗಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಬಾಲಕ ಬಂದು ನಂತರ ಅವರು ಗೊತ್ತಾಗ್ತದೆ ಇದು ಪರಮಾತ್ಮನೇ ಅಂತ ಆ ಸ್ಪರ್ಶದಿಂದ ಅವನಿಗೆ ಕೇಳ್ತಾನೆ ಪರಮಾತ್ಮ ನಿನಗೇನು ಹೊರಬೇಕು ಅಂತ ಹಾಗೂ ಅವರು ಹೇಳ್ತಾರೆ ನನಗೆ ಒಮ್ಮೆ ನನಗೆ ನಿನ್ನ ದರ್ಶನವನ್ನು ಮಾಡಿಸ್ಕೊ ಪರಮಾತ್ಮ ಅವನ ಕಣ್ಣನ್ನು ಹೀಗೆ ಮುಟ್ಟಿದಾಗ ಸೂರದಾಸ ಹೆಣ್ಣನ್ನು ಒಂದು ಕ್ಷಣದಲ್ಲಿ ಆ ದಿವ್ಯ ಮೂರ್ತಿ ಪರಮಾತ್ಮನ ದಿವ್ಯಮು ಇವರ ಕಣ್ಣು ಮುಂದೆ ಗೋಚರವಾದ ಕಣ್ ತುಂಬ ನೋಡ್ತಾರೆ ಅವನ ಲೀಲೆಯನ್ನು ನೋಡಿ ನಂತರ ಹೇಳ್ತಾರೆ ಭಗವಂತ ಸಾ ನನ್ನನ್ನು ಪುನಃ ಕುರುಡನನ್ನಾಗಿ ಮಾಡುವ ನೋಡಿ ಇದು ಭಕ್ತರು ಅವರು ಭಾವಿಸುವಂತಹ ರೀತಿ ಈ ರೀತಿ ಒಮ್ಮೆ ಈ ಕಣ್ಣು ಭಗವಂತನ ಆ ಲೀಲೆಯನ್ನು ನೋಡಿದೆ ಭಕ್ತನ ರೂಪ ಸೌಂದರ್ಯವನ್ನು ನೋಡಿದೆ ಇನ್ನು ಮುಂದೆ ಅದು ಮರ್ತ್ಯ ವಸ್ತುವನ್ನ ನೋಡಲಿಕ್ಕೆ ಅದಕ್ಕಾಗಬಾರದು ಅದಿಯಂತಹ ಭಗವಂತನ ಮೂರ್ತಿಯನ್ನು ನೋಡಿದ ಮೇಲೆ ಇನ್ನೇನು ಬೇಕಾಗಿಲ್ಲ ಆದ್ರಿಂದ ಹೇ ಪರಮಾತ್ಮ ದೈವ ಮಾತನ್ನ ನನ್ನನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ಭಗವಂತ ಪುನಃ ಅವರ ಯಥಾವತ್ತಾಗಿ ಕೂಡಲನ್ನಾಗಿಯೇ ಮಾಡಿ ಅವರಿಗೆ ಅದ್ಭುತವಾದಂತಹ ತನ್ನ ಸ್ತುತಿಯನ್ನು ಮಾಡುವಂತಹ ಅದ್ಭುತವಾದಂತಹ ಒಂದು ಪ್ರತಿಭೆಯನ್ನು ಕರುಣಿಸ್ತಾ ಭಗವಂತ ಅವರ ಬಾಯಿನಲ್ಲಿ ಹೊರಡಿದಂತಹ ಈ ಕವಿತೆಗಳು ಅದ್ಭುತ ಎಲ್ಲ ಇಡೀ ಆ ಭಗವಂತನ ಲೀಲೆಯ ಹಂತ ಹಂತವನ್ನು ತಮ್ಮ ಕವಿತೆಗಳಲ್ಲಿ ಅವರು ಇಡಿದ್ದಾರೆ ಅವರಿಗೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮೆ ಪುನಃ ಇನ್ನೊಮ್ಮೆ ಯಾವಾಗ ತಾನು ದ್ವಾಪರ ಯುಗದಲ್ಲಿ ಲೀಲೆಗಳನ್ನೆಲ್ಲ ಮಾಡಿದ್ದು ಪುನಃ ಆ ಒಂದು ದಿವ್ಯ ದೃಷ್ಟಿಗೆ ಹಾಕ್ತಾರೆ ರಚನೆಗಳನ್ನ ಮಾಡಿ ಹಾಡ್ತಾರೆ ಆ ಹಾಡನ್ನ ನಂತರ ಬೇರೆಯವರು ಬರ್ಕೊಳ್ತಾರೆ ಹೀಗೆ ಅವರು ಬರೆದಂತಹ ಅನೇಕ ರಚನೆಗಳಲ್ಲಿ ಶ್ರೀಕೃಷ್ಣ ಬಾಲಲೀಲೆಗೆ ಅನೇಕ ಬಾಲಲೀಲೆಗೆ ಅವರು ಒಳ್ಳೆ ಮಹತ್ವ ಕೊಟ್ಟಿದ್ದಾರೆ ತುಂಬ ಪ್ರಸಿದ್ಧವಾದಂತಹ ಅನೂಪ್ ಜಲೋಟ ಹಾಡುವಂತಹ ಮೇ ಮಾಕನ ಕಾಯೋ ಅದು ಕೂಡ ಸೂರದಾಸ್ ಅದು ಹೌದು ಮೇ ನಹಿ ಮಾನ ಕಾಯೋ ಅದರಲ್ಲಿ ತುಂಬ ಸ್ವಾರಸ್ಯ ಹಾಡಿದೆ ಆ ಹಾಡಿನಲ್ಲಿ ಅನೂಪ್ ಜಲೋಟ ಅವರು ಹಾಡುವಂಥ ಹಾಡು ಅವರು ಅದೇ ರೀತಿಯಲ್ಲಿ ಹಾಡ್ತಾರೆ ಅದರಲ್ಲಿ ಎರಡು ರೀತಿಯಲ್ಲಿ ಹೇಳ್ತಾರೆ ನಾನು ಕೃಷ್ಣ ಸುಳ್ಳು ಹೇಳ್ದಂಗೆ ಅವರು ಬೇಕು ಹೇಳಬೇಕು ಮೇ ನಹಿ ಮಾಕನ ಕಾಯೋ ನಾನು ಬೆಣ್ಣೆ ತಿನ್ನಿಲ್ಲಮ್ಮ ಮೆಣೆಹಿ ಮಾತನ್ನು ಕಾಯಿ ನಾನೇಮ್ಮ ಬೆಣ್ಣೆ ತಿಂದಿದ್ದು ಅದು ಆ ಹಂಡಿಯ ಸ್ವಾರಸ್ಯ ಪ್ರಜಬೋಲ್ಯಂತರ ಪ್ರಜಭಾಷ ಅನೇಕ ಶ್ರೀಕೃಷ್ಣ ಲೀಲೆಗಳನ್ನ ಸುಂದರವಾದಂತಹ ಪದ್ಯಗಳಲ್ಲಿ ಕವಿಯಲ್ಲಿ ಬಿಟ್ಟಿದ್ದಾರೆ ನಂತರ ಭ್ರಮನಗೀತೆ ಭಾಗವತದಲ್ಲಿ ಬರ್ತಕ್ಕಂಥ ಪಟ್ಟಗೀತೆಯನ್ನು ತಮ್ಮದೇ ಆದಂಥ ವಿಶಿಷ್ಟ ಶೈಲಿಯಲ್ಲಿ ಶೃಂಗಾರ ರಸದಲ್ಲಿ ಅವರು ಬರೆದಿದ್ದಾರೆ ಈ ಯಾವಾಗ ನಾನು ಶೃಂಗಾರ ರಸ ಅಂತ ಹೇಳಿದ್ನೋ ಇದರಲ್ಲಿ ನಾನು ಹೇಳಬೇಕಾದಂತಹ ಒಂದು ತಿಮುಖನಂತಹ ಒಂದು ವಿಷಯವಿದೆ ಸಾಮಾನ್ಯವಾಗಿ ನಮ್ಮಲ್ಲಿ ಶೃಂಗಾರರಸ ಅಂತ ಹೇಳಿದೆ ನಾಯಕ ನಾಯಕಿಯರು ಮಾಡುವಂತಹ ಪ್ರೇಮ ಸಲ್ಲಾಪಕ್ಕೆ ಶೃಂಗಾರ ಅಂತ ಕರಿತೇವೆ ಸಾಮಾನ್ಯವಾಗಿ ಅದನ್ನು ನಾವು ಕಾಮಕ್ಕೆ ನಾವನ್ನು ಹೋಲಿಸ್ತೇವೆ ಇದು ನನ್ನಂತಹ ಕವಿಗಳು ಮಾಡಿದಂತಹ ಕಲ್ಪನೆಗಳೇ ಮತ್ತು ನಿಜವಾಗಿಯೂ ಈ ಶೃಂಗಾರ ರಸಕ್ಕೆ ಎಂತ ಭಾವನೆ ಇತ್ತು ಅಂತ ಹೇಳಿ ಭರದ ಮುನಿಗಳು ತಮ್ಮ ನಾಟ್ಯ ಶಾಸ್ತ್ರದಲ್ಲಿ ಈ ರೋಗಲಿ ನಾವು ಏನೇನನ್ನು ನೋಡ್ತೇ ಇದೆಯೋ ಶುಚಿ ಅತ್ಯಂತ ಶುಚಿ ಆದದ್ದು ಕ್ಲೀನ್ ಅಂತ ಹೇಳ್ತೇವಲ್ಲ ಅತ್ಯಂತ ಶುಚಿ ಶುಚಿ ಆದದ್ದು ಏನೇನಿದೆಯೋ ಮೇಧ್ಯವಾದದ್ದು ಮೇಧ್ಯ ಅಂತ ಹೇಳಿದ್ರೆ ಯಜ್ಞಕ್ಕೆ ಅರ್ಹವಾದದ್ದು ಅಂತ ಮೇಧ ಅಂತ ಹೇಳಿದ್ರೆ ಅಥವಾ ಮೇಧ ಅಂತ ಹೇಳಿದ್ರೆ ಯಜ್ಞಕ್ಕೆ ಸಂಬಂಧಿಸುತ್ತದೆ ಮೇಧ್ಯ ಅಂದ್ರೆ ಯಾವುದನ್ನ ಯಜ್ಞಕ್ಕೆ ಅರ್ಪಿಸಬಹುದೊ ಅಂತಹ ಪವಿತ್ರವಾದಂತಹ ವಸ್ತುಗಳನ್ನೇ ಅಮೇಧ್ಯವಾದದನ್ನು ಯಾವತ್ತೂ ಅರ್ಪಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಜ್ಞದಲ್ಲಿ ಮೇಧ್ಯಂ ಉಜ್ವ ಉಜ್ವಲ ಬಣ್ಣವತ್ತು ಹೊಳೆಯತಕ್ಕಂಥದ್ದು ದರ್ಶನೀಯಂ ಯಾವುದು ಕಣ್ಣಿಗೆ ಅತ್ಯಂತ ಸೊಗಸಾಗಿ ಕಾಣ್ತದೆಯೋ ಇವೆಲ್ಲವೂ ಕೂಡ ಶೃಂಗಾರ ಅನ್ನುವಂತಹ ಒಂದು ರಸದಿಂದ ಉಪಮೀಯತೆ ಉಪಮಾನವನ್ನು ಪಡಿತದೆ ಎಂತಹ ಮಾತು ಅವರ ಕಲ್ಪನೆಯಲ್ಲಿ ಶೃಂಗಾರ ರಸಕ್ಕೆ ನಂತರ ಬಂದಂತಹ ಕವಿಗಳು ಮಾಡಿದಂತಹ ಕಲ್ಪನೆಯಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ಹೀಗೆ ಈ ಎಲ್ಲ ಭಾವಗಳು ಕೆಳಕಕ್ಕೆ ಬಂದಂಥದ್ದು ಹೀಗೆ ಹಿಂದಿನ ಕಾಲದಲ್ಲಿ ಮಧುರ ರಸ ಆ ಭಕ್ತಿಯ ರಸ ತಂದ ಒಂದು ರಸವನ್ನಾಗಿ ಅವರು ಪರಿಗಣಿಸ್ತಿದ್ರು ನಂತರ ಅದು ಬಿಟ್ಟು ಹೋಯ್ತು ಅದಕ್ಕೆ ಒಂದು ಹೊಸ ಸ್ಥಾನವನ್ನು ಕೊಟ್ಟರು ಆದರೆ ಇಲ್ಲಿ ಸೂರದಾಸರು ಶೃಂಗಸವನ್ನ ಅತ್ಯಂತ ಸೊಗಸಾಗಿ ಆ ಗೋಪಿಯರು ಶ್ರೀಕೃಷ್ಣನಿಗಾಗಿ ವಿರಹ ಆ ಚಿತ್ರಣವನ್ನು ಕೊಡ್ತಾರೆ ಈಗ ಉದ್ಧವನನ್ನು ಕಳಿಸಿದ್ದಾನೆ ಶ್ರೀಕೃಷ್ಣ ಉದ್ಧವನನ್ನು ಮಥುರೆಯಿಂದ ಕಳಿಸಿದ್ದಾನೆ ಹೋಗು ನಿಂದೇನು ಜ್ಞಾನಯೋಗ ಇದೆಯೋ ನೀನು ಜ್ಞಾನಿ ಅಲ್ವಾ ಅದ್ವೈತಿ ಜ್ಞಾನ ಆ ಗೋಪಿಯರು ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲರ ಹೃದಯದಲ್ಲಿ ಸರ್ವಾಂತರಿ ಅವ್ರಿಗೆ ಗೊತ್ತಿಲ್ಲ ಅವರು ನನಗೋಸ್ಕರ ಅಡ್ತಾ ಇದ್ದಾರೆ ನಾನು ಬರಬೇಕಲ್ಲಿಗೆ ನಾನು ಬರಬೇಕು ಅಂತ ಹೇಳಿ ಅಳ್ತಾ ಇದ್ದಾರೆ ಅದಕ್ಕೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವ್ರಿಗೆ ಹೇಗಾದರೂ ಮಾಡೋ ಮನಸ್ಸಿಗೆ ಸಮಾಧಾನ ಮಾಡಬೇಕು ನೀನೊಬ್ಬ ದೊಡ್ಡ ಜ್ಞಾನಿ ಹೇಳು ಅವರಿಗೆ ನಿನ್ನ ಅದ್ವೈತದ ಶಕ್ತಿಯಿಂದ ವಾಕ್ ಶಕ್ತಿಯಿಂದ ಹೇಳು ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ನೀವು ನಿಮ್ಮ ಆ ಪರಮಾತ್ಮ ಧ್ಯಾನ ಮಾಡಿ ಧ್ಯಾನ ಯೋಗವನ್ನು ಯೋಗವನ್ನು ಬೋಧಿಸ್ ಹೋಗು ಅಂತ ಕೊಡ್ತಾನೆ ನಿಜವಾಗಿಯೂ ಪರಮಾತ್ಮನ ಉದ್ದೇಶ ಬೇರೆ ಪರಮಾನುತ ಇಟ್ಟಿದೆ ಉದ್ಧವ ಏಕಮೂರ್ತಿ ಅಂತ ಒಂದು ಸೈಡ್ ಹೇಳಕ್ಕೆ ನಾವು ಕರಿತೇವಲ್ಲ ಆಂಗ್ಲ ಭಾಷೆಯಲ್ಲಿ ಕೇವಲ ಜ್ಞಾನವೊಂದೇ ಶ್ರೇಷ್ಠ ಅಂತ ಹೇಳ್ಕೊಂಡವನು ಉದ್ಧವ ಮುಂಚೆ ಯಾವಾಗ ಗೋಪಿಯರ ಸಂಪರ್ಕಕ್ಕೆ ಬಂದು ಅವರ ಪ್ರೇಮವನ್ನು ನೋಡ್ತಾನೋ ಹಾಗ ಇವನಿಗೂ ಹುಚ್ಚಿಡ್ತ ಅದನ್ನ ಗುರುವಾಗಿ ಇಲ್ಲಿ ಇನ್ನೊಬ್ಬ ಗುರುವಿನ ಬಳಿ ಕಳಿಸ್ತಾ ಇದ್ದಾನೆ ಎಷ್ಟು ಸೊಗ ಇದೆ ಗೋಪಿಯರು ಇವನಿಗೆ ಹೇಳ್ತಾ ಇದ್ದಾರೆ ಉದ್ದವನಿಗೆ ಹೀರೋ ನಮ್ಮ ಹೃದಯ ಸ್ಥಿರವಾಗಿ ಇಲ್ಲ ನಮ್ಮ ಹೃದಯದಲ್ಲಿ ಮತ್ತೇನು ಜಾಗವಿಲ್ಲ ನೀನು ಬಂದಿದ್ಯಾ ನಮಗೆ ಜ್ಞಾನಿ ಯೋಗವನ್ನು ಬೋಧಿಸಲಿಕ್ಕೆ ಜಾಗ ಇರಬೇಕಲ್ಲ ನೀವು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಏನಿರ್ಬೇಕು ಇಲ್ಲ ಜಾಗವೇ ಇಲ್ಲ ನಮ್ಮ ಹೃದಯದಲ್ಲಿ ನಂದ ನಂದನ ಆ್ಯ ಕೈಸೆ ಆನೆಯೇ ಉರ ಅವು ಯಾಕೆ ಅಂತ ಹೇಳಿದ್ರೆ ನಮ್ಮ ಹೃದಯದ ಪ್ರತಿಯೊಂದು ಕೋನೆ ಕೋನೆಯಲ್ಲಿ ಅವನ ಇದ ನಂದ ನಂದನ ಹೀಗಾಗಿ ಯಾವ ಜಾಗ ಅವನಿಲ್ವೋ ಅದು ಬೋಧಿಸಿದ್ರೆ ನಾನು ಇಟ್ಕೊಳ್ತೀನಿ ನೀನು ಬೋಧಿಸೋ ಆ ಜಾಗ ಅವನಿಲ್ದಂತಾಗ ಯಾವ್ದಾದ್ರೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬೇಕು ನಿನ್ನ ಉಪದೇಶ ಚಲತ್ ನಾವು ನಡೀತಾ ಇರಬೇಕಾದ್ರೆ ಇತ್ತವತ್ತು ಆಚೆ ಈಚೆ ನೋಡ್ತಾ ಇರಬೇಕಾದ್ರೆ ದಿವಸ ಜಾಗತ ಹಗಲ ಎಚ್ಚರವಾಗಿರಬೇಕಾದ್ರೆ ಸುಬ್ಬನ ಸೋವತ್ ರಾತು ರಾತ್ರಿ ಕನಸು ಕನ್ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ಅವನೇ ಅವನು ನಮ್ಮ ಜೀವನದಲ್ಲಿ ಬರದೇ ಇರುವಂತಹ ಸಮಯವಿದ್ರೆ ಆವಾಗ ನಿಮ್ಮ ಉಪದೇಶವನ್ನು ನಮ್ಗೆ ಬೋಧಿಸ್ಬೋದು ಆ ಸಮಯದಲ್ಲಿ ಆ ಉಪದೇಶನ ನಾವು ಸ್ವೀಕರಿಸ್ಬೇಕು ಕಂಡೀಷನ್ ನೋಡಿ ಹೇಗೆ ಸೂರ್ಯ ಗೋಪಿಯರ ಮನಸ್ಸನ್ನು ಹೃದಯತೆ ವಹ ಶ್ಯಾಮನ ಇತ ಉತ ಜಾತ ನಮ್ಮ ಹೃದಯದಲ್ಲಿ ಆ ಶ್ಯಾಮನ ಮೂರುತಿ ಕೃಷ್ಣನ ಮೂರು ಚಿನನ ಒಂದು ಕ್ಷಣವಾದ್ರೂ ಕೂಡ ಹಿತ ಉತನ ಜಾತ್ ಆಚೆ ಹೋಗ್ತಾ ಅವನು ಓಡಿಸೋಣ ಆದ್ರೂ ಹೋಗ್ತಾ ಇದನ್ ಮಾಡಿದೆ ನನ್ನ ಹೃದಯ ಅವನಿಗೋಸ್ಕರ ಕಹತ ಕಥಾ ಉದೋ ಉದ್ದವಾ ಕಹತ್ ಕಥಾ ಅನೇಕ ಮೂಧವು ಲೋಹಲಾಜ್ ದಿಖಾತ್ ನೀನು ಜನರು ಹೊಗಳಿ ಅಂತ ಹೇಳಿ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇದ್ಯಾ ಅದ್ವೈದ ಬಗ್ಗೆ ಜನರಿಗೆ ತೋರಿಸ್ಕೊಳ್ಲಿಕ್ಕೆ ಜನ್ರು ವಾಹ್ ಅಂತಾರೆ ಆ ಏನ್ ಮಾತಾಡ್ದ ಆಹಾ ಆಹಾ ಅದು ಪರಮಾತ್ಮ ಬಗ್ಗೆ ಏನು ಅಂತರ್ಯಾನಿ ಅಂತೆ ಹಾಗಂತೆ ಈಗಂತೆ ಆ ಜನರು ಬೆಂದು ತಟ್ಟಿದ್ದೇ ತಟ್ಟಿದ್ದೆ ನಿನ ಅದೆಲ್ಲ ನಿನ್ನ ಮಾತು ನಮ್ಮ ಅಲ್ಲ ಕಣ ನಮ್ಮಂದೆ ಅಲ್ಲ ಜನರು ವೇಷ ವಾ ವಾ ಅನ್ಲಿಿಕೆ ಅಷ್ಟೇ ಮಾಡ್ಬಿಟ್ಟು ಕಹಾರು ತನ ಪ್ರೇಮ ಪೂರನ ಕಹಾಕರವು ತನ್ನ ಘಟನ ಸಿಂಧು ಸಮಾಧ ಏನ್ ಮಾಡೋದು ನಮ್ಮ ಈ ಶರೀರ ಅವನ ಪ್ರೇಮದಿಂದ ಉಕ್ಕಿ ಹರಿತಾ ಇದೆ ನಮ್ಮ ಶರೀರವ ಅಷ್ಟೇ ಅವನು ಪ್ರೇಮ ಸಾಗಲಿ ಹುಚ್ಚಕೊಡೋ ಈ ಶರೀರದಲ್ಲಿ ಅದು ಹೇ ಆತ ಇದು ಒಂದು ಸಣ್ಣ ಘಟ ಈ ಒಂದು ಸಣ್ಣ ಘಟವನ್ನು ಎತ್ಕೊಂಡು ಇಡೀ ಸಮುದ್ರ ನೀರನ್ನು ಎತ್ಕೊಂಡು ಬರ್ತೀನಿ ಅಂದರೆ ಹೇಗೆ ಸಾಧ್ಯವಾಗುತ್ತೆ ಸಾಧ್ಯವಾಗುವುದಿಲ್ಲ ಶ್ಯಾಮ ಗಾತ್ ಆಹಾ ಆ ಒಂದು ಶ್ಯಾಮ ಶರೀರ ಕಪ್ಪು ವರ್ಣದ ಶರೀರ ಇರ್ತಕ್ಕಂಥವನು ಸರೋಾನ ಕಮಲ್ದಂತಹ ಮುಖವುಳ್ಳ ಆ ಕೃಷ್ಣ ಲಲಿತ ಗದ್ದಿ ಅವನ ಗತಿ ಅತ್ಯಂತ ಲಲಿತ ಅತ್ಯಂತ ಸುಂದರವಾದಂತಹ ನಡಿಗೆ ಮೃದು ಹಾಸ ಅತ್ಯಂತ ಮೃದುವಾದಂತಹ ಮಂದಹಾಸ ಅವನ ಮುಖದಲ್ಲಿ ಆ ಮುಖ ನಾವೇನಾದರೂ ಮರಿಲಿಕ್ಕೆ ಸಾಧ್ಯವೇನು ಸೂರ ಐಸೆ ರೂಪಕಾರನ ಮರತಲು ಅಂತಹ ಒಂದು ರೂಪ ನಮ್ಮ ಮನಸ್ಸನ್ನು ಬಿಟ್ಟು ಹೋಗ್ತಾನೇ ಇಲ್ಲ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದು ಹಾಕ್ತಾ ಇದೆ ಅಂತ ಹೇಳಿದ್ರೆ ದುಂಬಿ ಯಾವ ರೀತಿಯಲ್ಲಿ ಕಮಲಕ್ಕೆ ಹಾಕೊರಿತಾ ಇದ್ದೋ ಆಗಿಯಲ್ಲಿ ಒಂದೇ ಸಮಯದಲ್ಲೂ ಹಾಕೊರಿತಾ ಇದೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಹೇಳು ಉದ್ದವ ಏನು ಹೇಳ್ತೇವೆ ಈಗ ಇನ್ನೊಂದ್ಸಲಿ ಹೇಳ್ತಾರೆ ಉದ್ದವ ಆದರೂ ನಿಲ್ಲಿಸೋದಿಲ್ಲ ನೋಡೋಣ ಒಂದು ಪ್ರಯ ಮಾಡಿದ್ದೇನೆ ಅಂತ ಹೇಳಿ ಶುರು ಮಾಡಿದ ಲೆಕ್ಚರ್ ಆ ಗೋಪಿಯರು ಹೇಳ್ತಾರೆ ಊ ಜೋಗ ಜೋಗ ಹಮ ನಾಹಿ ಎಲೋ ಉದ್ಧವ ನಮಿನೋ ಯೋಗ ಇತ್ಯಾದಿಗಳನ್ನು ಹೇಳ್ಕೊಡ್ಬೇಡುವ ಯಾಕೆ ಗೊತ್ತಾ ಅಬಲ ಜ್ಞಾನ ನಾವು ಹೆಣ್ಣು ಹಿಂಡಸರು ನಮ್ಗೇನು ಈ ಜ್ಞಾನದ ಸಾರ ಏನ್ ಬೇಕು ಯಾಕೆ ಹೋಗು ಹೇಳ್ತಾ ಇದ್ಯಾ ನಮ್ಗೆ ಯಾಕೆ ರಾಜಿ ಹೋಗು ಹೇಳ್ತಾ ಇದ್ಯಾ ನಾವೆಲ್ಲ ಇದನ್ನೆಲ್ಲ ಆಚರಿಸುವುದೇಳ್ಬೇಡ ಕಣೋ ಅಬಲ ಅಬಲೆಯರು ನಾವು ಸಾರ ಕಹ ಜಾನ ನಿನ ತಿಳಿದಷ್ಟು ಜನ ವೇದ ಸಾರ ನಮ್ಗೇನು ಗೊತ್ತಪ್ಪ ಕೈಸೇ ಧ್ಯಾನ ಧರ ನಮಗೆ ಈ ಧ್ಯಾನ ಜೀನ ಎಲ್ಲ ಒಪ್ಪದಿಲ್ಲ ಹರಿಮೂರತ ಜಿನ್ಮ ನೀನ್ ಹೇಳ್ತಾ ಧ್ಯಾನ ಮಾಡ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು ಅಂತ ಏನ್ ಮಾಡ್ರು ಕಣ್ಣಿಂದ ಅವನು ಹುತಾನೇ ಇಲ್ವಲ್ಲ ಕಣ್ಣಿಂದ ಅವನು ಹೋದ್ರೆ ತಾನೇ ಕಣ್ಣು ಮುಚ್ಚಿಕೊಂಡು ಪುನಃ ಅವನ ಹೃದಯದಲ್ಲಿ ತರುವಂತಹ ಪ್ರಯತ್ನ ಮಾಡುವಂಥ ಕಾಣ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿಲ್ಲ ನಮಗೆ ಕಣ್ಣು ಮುಚ್ಚಿದ್ರೂ ಅವನೇ ಕಣ್ಣು ತೆಗೆದ್ರು ಅವನೇ ಏನು ಅಷ್ಟೇ ಉದ್ದವನಿಗೆ ತಿಳಿಸ್ಕೊಡ್ತಾ ಇದ್ದ ಐ ಸಿ ಕಥಾ ಕಪಟಕಿ ಮಗರ ಹಮತೆ ಸುನೀನ ಜಾಗ ನೀನು ಅತ್ಯಂತ ಸಿಹಿಯಾದಂತಹ ಮಾತುಗಳನ್ನು ಆಡುವಂತಹ ಒಬ್ಬ ಕಪಟಿ ಒಳ್ಳೊಳ್ಳೆ ಅದ್ವೈತದ ಒಳ್ಳೊಳ್ಳೆ ಜ್ಞಾನದ ಮಾತನ್ನು ಆಡಿ ನಮ್ಮ ಮನಸ್ಸನ್ನು ಹೇಗೋ ಮಾಡಿ ಪರಿವರ್ತನೆ ಮಾಡಬಳೋಣ ಅಂತ ಇವರನ್ನ ಭಕ್ತಿಯಿಂದ ಜ್ಞಾನಕ್ಕೆ ಪರಿವರ್ತನೆ ಮಾಡಿಕೊಳ್ಳೋಣ ಅಂತ ಹೇಳಿ ನೀನು ಬಂದಿದ್ಯಾ ಕಪಟಿ ನೀನು ನಿನ್ನ ಮಾತು ಒಂದು ನಮಗೆ ಇರಿಸುವುದಿಲ್ಲ ಹೊಟಕು ಆಮೇಲೆ ಹೇಳ್ತಾರೆ ಶ್ರವಣ ಚೀರ ಅರು ಜಟಾ ಬಂಧ ಯೋಗ ಮಾಡಬೇಕು ಆ ಯೋಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಕಿವಿಯನ್ನು ಕೊಡ್ಬೇಕು ಬಂಧಗಳನ್ನು ಮಾಡಬೇಕು ಕಿವಿ ಮುಚ್ಕೋಬೇಕು ಸ್ರವನ ಚೀರ ಅವರು ಜಟಾ ಬಾ ಜಟೆಯನ್ನು ಬಿಡಬೇಕು ಜಟೆಯನ್ನು ಬಿಟ್ಟು ತಪಸ್ಸು ಮಾಡಬೇಕು ಅಂತ ಹೇಳ್ತಾ ಇದೀಯ ಎದು ಅವನ ಸಮಾಧಿ ಈ ದುಃಖ ಎಲ್ಲ ಯಾರಪ್ಪ ಸಹಿಸ್ಕೊಳ್ತಾರೆ ನಮ್ಗಂತೂ ಸಹಿಸ್ಕೊಳಕ್ಕಾಗಲ್ಲ ಕಿವಿಯನ್ನು ಜಟೇನ ಬಿಡ್ತಕ್ಕಂತಹ ಈ ದುಃಖ ಎಲ್ಲ ಹಾಕ್ಬೇಕು ಎಷ್ಟು ಕಷ್ಟ ಪಡ್ಬೇಕಿದ ಹೇಳ್ತೀಯ ಚಂದನವನ್ನ ಶ್ರೀಗಂಧವನ್ನ ಮೈಗೆ ಹಚ್ಕೊಳ್ಬೇಡಿ ಅದನ್ನೆಲ್ಲ ಬಿಡಬೇಕು ಅಂಗಭಸ ಮೈಗೆಲ್ಲ ಭಸ್ಮವನ್ನು ಹಚ್ಕೊಡ್ಬೇಕು ಮೈಗೆಲ್ಲ ಭಸ್ಮವನ್ನು ಹಚ್ಕೊಂಡು ಧ್ಯಾನದಲ್ಲಿ ಹೀಗ್ ಕುರ್ತಕೊಳ್ಬೇಕು ಜಟೆಯನ್ನ ಇಟ್ಕೊಂಡು ಟಿವಿಯನ್ನು ಹೀಗ್ ಕುತ್ಕೋಬೇಕು ಅಂತ ನೀನ್ ಬೀರಹನಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನ ಆ ಕೃಷ್ಣ ವಿರಹ ಅಂತಕ್ಕಂಥ ಬೆಂಕಿ ಸುಡ್ತಾ ಇದೆ ಆಗಲೇ ಭಸ್ಮವಾಗಿದೆ ಆಗಲೇ ಭಸ್ಮವಾಗಿದೆ ಆ ವಿರಹದ ಅನಲ್ದಲ್ಲಿ ಅಗ್ನಿಯಲ್ಲಿ ಶರೀರ ಭಸ್ಮವಾಗಿದೆ ಜೋಗಿ ಭರಮತ ಜೈಹಿ ಲಗಿ ಬುಲೆ ನೀನು ಹೇಳಿದೆಯಲ್ಲ ಈ ಯೋಗಿಗಳೆಲ್ಲ ಅವರೆಲ್ಲ ಯೋಗಕ್ಕೆ ಅಂತ ಕೂತ್ಕೊಂಡು ಅಲ್ಲಿಂದ ಅಲ್ಲಿ ಅಲಿತಾ ಇದ್ದಾರೆ ಅದು ನಾವು ನೋಡ್ತಾ ಇದ್ದೀವಿ ಭರಮತ್ ಭಮತ್ ಓಡಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಭಗವಂತ ಅಲ್ಲಿ ಹೋದರೆ ಕಾಶಿಗೆ ಹೋದ್ರೆ ಸಿಗ್ಬೋದು ಬೃಂದಾವನಕ್ಕೆ ಹೋದ್ರೆ ಸಿಗ್ಬೋದು ಅಯೋಧ್ಯೆ ಹೋದ್ರೆ ಸಿಗ್ಬೋದು ದ್ವಾರಕೆಗೆ ಹೋದರೆ ಸಿಗ್ಬೋದು ಅಂತ ಓಡಾಡ್ತಾ ಇದಾರೆ ನಮಗೂ ಆದರೆ ಸೋ ತೋ ಹೇ ಹ ನಮಗಾಗಲೇ ಅವನು ಸಿಕ್ಕಿಬಿಟ್ಟಿದ್ದಾನೆ ಇನ್ನು ಹೊಸದಾಗಿ ಸಿಗ ಏನು ಸಿಗಬೇಕು ಅವನು ನಮ್ಗೆ ಹೊಸದಾಗಿ ಸಿಗ್ಬೇಕೇ ನಮ್ಗಾಗಲೇ ಅವನು ಸಿಕ್ಬಿಟ್ಟಿದ್ದಾನೆ ಹುಡ್ಕೋಗ್ಬೇಕಾಗಿತ್ತು ಸೂರದಾಸ ಸೋನ್ಯಾರೋ ನ ಫಲಚಿನ್ ಒಂದು ಹೊತ್ತು ಒಂದು ಗಳಿಗೆಯೂ ಕೂಡ ಒಂದು ಫಲವೂ ಕೂಡ ಅವನು ನಮ್ಮ ಕಣ್ಣನ್ನು ಬಿಟ್ಟು ಹೋಗುದಿಲ್ಲ ನಮ್ಮ ಮನಸ್ಸನ್ನ ಬಿಟ್ಟು ಹೋಗುದಿಲ್ಲ ಹೇಗೆ ಅಂತ ಹೇಳಿದ್ರೆ ಜೋ ಘಟತೆ ಪರಚಾರ ಒಂದು ವೇಳೆ ಒಂದು ವಸ್ತು ಅದನ್ನಿಂದ ಅದನ್ನೆರಳನ್ನು ಬೇರೆ ಮಾಡ್ತೀನಿ ಅಂತ ನೀವು ಹೇಳೋದಾದ್ರೆ ಸರಿಯಪ್ಪ ನಮ್ಮನ್ನ ಕೃಷ್ಣನಿಂದ ಬೇರೆ ಮಾಡ ಒಂದು ವಸ್ತುವನ್ನ ಅದರ ನೆರಳಿನಿಂದ ಬೇರೆ ಮಾಡೋಕೆ ಸಾಧ್ಯವೇನೋ ಇಲ್ಲ ಹಾಗೆ ನಮ್ಮ ಮನಸ್ಸನ್ನ ಆ ಕೃಷ್ಣ ಅವನ ಮೂರ್ತಿಯಿಂದ ಬೇರೆ ಮಾಡಿ ಸಾಧ್ಯವಿಲ್ಲ ಪ್ರತಿಕ್ಷಣವೂ ಕೂಡ ನಮ್ಮ ಕಣ್ಮುಂದೆ ಅವನ ಮೂರ್ತಿ ಬರ್ತಾ ಇದೆ ಹೀಗಾಗಿ ನಿನ್ನ ಯುವ ನಿನಗೇ ಇರಲಿ ನಮಗೂ ಬೇಡ ಅಂತ ಹೇಳಿ ಹೇಳ್ತಾನೆ ಅವ್ಯವಸ್ಥೆಯನ್ನು ನೋಡಿ ಇವುದು ಹುಚ್ಚ ಹಿಡಿಯುತ್ತ ಉದ್ದವನಿಗೆ ಉಧವ್ ಅಂದ್ರೆ ಹೇಳ್ತಾರೆ ಅವನ ಅವಸ್ಥೆ ಅಂತ ಸರಿ ಹುಚ್ಚಿಲ್ದವರಿಗೆ ಹುಚ್ಚು ಹಿಡಿಸೋದ್ರೆ ಸತ್ಸಂಗ ಇದನ್ನೇ ನೀವು ಅಕ್ಷರಶಃ ತಿಳ್ಕೊಂಡು ಬೇರೆಯವ್ರಿಗೆ ಹೇಳ್ಬಿಡ್ಬಿಡಿ ಹುಚ್ಚು ಅಂದ್ರೆ ಭಗವಂತನ ಹುಚ್ಚು ಸುನಿ ಗೋಪಿ ಕೇ ಬೈನ ನೇಮ ಉಧೌಕೆ ಭೋಲೆ ಗೋಪಿಯರ ಈ ಒಂದು ವ್ರತವನ್ನು ಏಕನಿಷ್ಠೆಯನ್ನ ಸತ್ಯ ನಿಷ್ಠೆಯನ್ನ ಆ ಪಾತಿವೃತ್ಯವನ್ನು ನೋಡಿ ಉದ್ಧವನಿಗೆ ಏನಾಯಿತು ಅವನ ವ್ರತ ಭಂಗವಾಯಿತು ಅವನು ಯಾವುದನ್ನ ಇಟ್ಕೊಂಡಿದ್ದೋ ಜ್ಞಾನ ಯೋಗ ಮಾರ್ತೆ ಹೋಯ್ತು ಮೇಮ ಊಧೌಕೆ ಭೂಲೆ ಮಾರ್ತೆ ಹೋಯ್ತು ಅವನ ಜ್ಞಾನಿಯೋಗನ ಪರಮಾತ್ಮ ಅವನ ಜೀವಾತ್ಮ ಪರಮಾತ್ಮನ ಜೀವಾತ್ಮರ ಐಕ್ಯ ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಇರತಕ್ಕಂತಹ ಎಲ್ಲ ಸತ್ಯ ಮಾಡ್ತೇ ಹೋಯ್ತು ಗಾವನ ಗುಣ ಗೋಪಾಲ್ ನಂತರ ಏನ್ ಮಾಡ್ದ ಶುರು ಮಾಡ್ದಾವನ ಗುಣ ಗೋಪಾಲ್ ಇದ್ದಕ್ಕಿದ್ದ ಹಾಗೆ ಆ ಗೋಪಾಲ ಶ್ರೀಕೃಷ್ಣನ ಗುಣವನ್ನು ಹಾಡಿಕೆ ಶುರು ಮಾಡ್ದ ಫಿರದ ಕುಂಜನ ಮೇ ಫೂಲೆ ಕುಚ್ಚನರಿಯಲ್ಲಿ ಆ ಒಂದು ನಂದ ಕುಂಜನ ಕಾಡಿನಲ್ಲಿ ಬೃಂದಾವನದಲ್ಲಿ ಮಾಡ್ದ ಕ್ಕೆ ಪದಪರೈ ಆ ಗೋಪಿಯರ ಪಾದ ಸಾಂಗ ನಮಸ್ಕಾರ ಮಾಡ್ತಾ ಇದ್ದಾನ ಗುರುವಾಗಿ ಬಂದು ಅವರಿಗೆ ಬೋಧನೆ ಮಾಡ್ತೀನಿ ಜ್ಞಾನ ಅಂತ ಬಂದಿತ್ತು ಕೃಷ್ಣ ಕಳಿಸಿದ್ದು ಅದಕ್ಕೆ ಮೇಲ್ನೋಟಕ್ಕೆ ಆದ್ರೆ ಶಿವ ಕಲ್ತ ಭಕ್ತಿಯೋಗ ಅಂದ್ರೆ ಏನು ಪ್ರೇಮ ಯೋಗ ಅಂದ್ರೆ ಏನು ಅದನ್ನ ಅದಕ್ಕೆ ಆ ಗುರುಗಳಿಗೆ ಈಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಆ ಗೋಪಿಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಧನ್ಯ ಆಹಾ ನಿಮ್ಮ ಈ ವ್ರತ ನಿಮ್ಮ ಈ ಇಷ್ಟ ನಿಷ್ಠೆ ನಿಮ್ಮ ಈ ಭಕ್ತಿ ಧನ್ಯ ಧನ್ಯ ಅಂತ ಹೊಗಡ್ತಾ ಇದ್ದಾನೆ ಆ ಇಲ್ಲ ಹುಚ್ಚಿಸ್ತಾ ಇದೆ ತಾಯಿ ಧ್ರುವ ಊಧೋ ಛಾಕೆ ಪ್ರೇಮ ಇದು ಉನ್ಮತ್ತ ಪ್ರೇಮ ಅಂದ್ರೆ ಾಯಿ ಧ್ರುವಾನೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಓಡಿಬಿಟ್ಟು ಇದು ಕೃಷ್ಣ ಇದು ಕೃಷ್ಣ ಅಂತ ಹೇಳಿ ಆ ಮರವನ್ನು ಅಪ್ಪಿಕೊಡ್ತಾ ಇದ್ದಾನೆ ಇವನ್ಯಾವು ಅಪ್ಪಿಕೋ ಚಳವಳಿ ಮಾಡ್ತಾ ಇಲ್ಲ ಚಿಪ್ಪೋ ಮೂವ್ಮೆಂಟ್ ಮಾಡ್ತಾ ಇಲ್ಲ ಅವನ ಕಣ್ಣಿನಲ್ಲಿ ಪ್ರತಿಯೊಂದು ಕೂಡ ಕೃಷ್ಣವಯವಾಗಿ ಕಾಣ್ತಾ ಇದ್ದ ಕನ್ವರ್ಷನ್ ಪ್ರತಿಯೊಂದು ಜಗತ್ ಪ್ರತಿಯೊಂದು ಕೂಡ ಅವನು ರೇಣು ತಣ ಕಾಷ್ಠ ಅಂತ ನಾವೇನು ಹೇಳ್ತೇವೋ ಪ್ರತಿಯೊಂದನ್ನು ಕೂಡ ಭಗವಂತ ಕಾಣ್ತಾ ಇದ್ದಾನೆ ಪ್ರತಿಯೊಂದು ಹೊರವೊಂದು ಹೋಗ್ತಾನೆ ಕೃಷ್ಣ ಇದು ಅಂತ ಹೇಳಿ ಹಕ್ಕೊಡ್ತಾ ಇದ್ದ ನಿಜವಾದ ಪ್ರೇಮದ ಹುಚ್ಚನ್ನ ಈ ಗೋಪಿಯವನ ಕದಿಯಲ್ಲಿ ಇರ್ಬಿಟ್ಟು ಈ ಒಂದು ಪಾಠವನ್ನ ಶ್ರೀ ಕೃಷ್ಣ ಉದ್ಧವನಿಗೆ ಕಲಿಸ್ತು ಉದ್ಧವ ಉಡಾಪೆ ಹಾಕಿ ಮಾಡಿದ್ದ ಗೋಪಿಯರಿಗೆ ಏನ್ ಗೊತ್ತು ಜ್ಞಾನ ಅವ್ರ ಏನ್ ಗೊತ್ತು ನಿನ್ನ ಮಹಾತ್ಮೆ ಏನ್ ಗೊತ್ತು ನೀನು ಇಂಥವನು ಅಂತ ಅವ್ರಿಗೇನು ಗೊತ್ತು ಏನೋ ಬಾಲ್ಯದಿಂದ ನೀನಿದ್ದೆ ಸಣ್ಣದ್ರಿಂದ ನೀನಿದ್ದೆ ನಿನ್ನೊಂದಿಗೆ ಅವರಿದ್ದರು ಹೀಗಾಗಿ ಏನೋ ಒಂದು ಸ್ವಲ್ಪ ಅಟ್ಯಾಚ್ ಅಷ್ಟೇ ಹೋಗುತ್ತೆ ಅದು ನಾನು ಅವರಿಗೆ ಹೇಳ್ತೇನೆ ಅಂತ ಹೇಳಿ ಹೋಗಿದ್ದವನು ಆದ್ರೆ ನಿಜವಾಗ್ಲೂ ಅವನಿಗೆ ಗೊತ್ತಾಯಿತು ಈ ಗೋಪಿಯರದ್ದು ಕೇವಲ ಸಣ್ಣ ಒಂದು ಇದಲ್ಲ ಬಾಂಧವ್ಯ ಅಲ್ಲ ನಿಜವಾಗಿಯೂ ಆತ್ಮನಿಗೂ ಪರಮಾತ್ಮನಿಗೂ ಇರತಕ್ಕಾಗಿಯೋ ಆಕರ್ಷಣೆ ಇದೆಯೋ ನಿಜವಾಗಿ ಆ ಆ ಆಕರ್ಷಣೆ ಅಲ್ಲಿ ಆ ಗೋಪಿಯರ ಹೃದಯದಲ್ಲಿ ಇತ್ತು ಪಾನು ಶ್ರೀಕೃಷ್ಣನ ಬಗ್ಗೆ ಆ ಒಂದು ಆಕರ್ಷಣೆ ಇತ್ತು ಅಂತ ಹೇಳಿ ಅವನಿಗೆ ಗೊತ್ತಾಯ್ತು ಇನ್ನೊಮ್ಮೆಯವರು ಹೇಳ್ತಾರೆ ಸೂರದಾಸರು ಇಲ್ಲಿ ಚಿತ್ರಿಸಿದ್ದಾರೆ ಐ ಸಿ ಬಾತ್ ಕಹೌದು ಜೋ ತ್ರಿ ದೋಷ ಉಪ ಜೆ ಜಲಾಗತಿ ಉದ್ಧವ ನೀನು ಈ ಥರ ಎಲ್ಲ ಮಾತುಗಳನ್ನ ಆಡ್ಬೋದು ಈ ರೀತಿಯಾದಂತಹ ಅದ್ವೈತ ಬಾಂಧವ್ಯದ ಮಾತುಗಳನ್ನ ಆಡ್ಬಿಡ ನಿನ್ನ ಇಲ್ಲಿಲ್ಲ ನೀನು ಯಾವ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ರೆ ತ್ರಿದೋಷ ಉಪಜೆ ಯಾರಲ್ಲಿ ಕಫ ವಾತ ಪಿತ್ತ ಇದರ ಒಂದು ತ್ರಿದೋಷಗಳಿಂದ ಏನಾಗುತ್ತೆ ಅಪಸ್ಮಾರ ರೋಗ ಅಂತ ಬರ್ತದೆ ಆಗ ಇದ್ದಕ್ಕಿದ್ದಾಗಿ ಏನೇನೋ ಬಡ್ಕೊಳ್ತಾರೆ ಆ ರೀತಿ ನೀನು ಬಡ್ಕೊಳ್ತಾ ಇದೆಯಾ ಅಷ್ಟೇ ಬಾಯಿಗೆ ಬಂದಾಗ ಹಡ್ತಾ ಇದೆಯಾ ನಿಜವಾಗಿ ಏನ್ ಮಾತಾಡ್ತಾ ಇದೆಯಾ ಗೊತ್ತಿಲ್ಲ ಅದನ್ನೆಲ್ಲ ಹೇಳ್ಬೇಡ ಆಪನತವು ಉಪಚಾರ ಕರವು ಮೊದಲು ನಿನಗೆ ಟ್ರೀಟ್ಮೆಂಟ್ ಮಾಡ್ಕೋ ಮೊದಲು ಈ ರೋಗವನ್ನು ನೀನು ವಾಪಸ್ ವಾಸಿ ಮಾಡ್ಕೋ ಆಪನ ತವು ಉಪಚಾರ ಕರವು ನೀನು ಮೊದಲು ಉಪಚಾರ ಮಾಡ್ಕೋ ನಿನ್ನ ರೋಗವನ್ನು ಶವನ ಮಾಡ್ಕೋ ಕಜುತ ಅವರನ್ನ ಸಿಕ್ಕೇನು ಆಮೇಲೆ ಬೇರೆಯವರಿಗೆ ನೀನು ಶಿಕ್ಷಣ ನೀಡಬಹುದು ಮೊದಲು ನೀನೇ ಶಿಕ್ಷಣವನ್ನು ಪಡ ಬೇರೆಯವರಿಗೆ ಹೇಗೆ ನೀನು ಉಪದೇಶ ಮಾಡ್ತೀಯಾ ಅಂತ ಗೋಪಿಯವರು ತರಾಟಕ್ಕೆ ತಗೊಂಡು ಕೊಡ್ತಾ ಇದ್ದಾರೆ ಉದ್ದವನಾಯನ ರಾಘವ್ ತೀರ ಕೈ ಕಥ್ ನೀನ್ ಯಾಕೆ ಅಲ್ಲಿಂದ ಇಲ್ಲಿಗೆ ಅಲಿತಾ ಇದ್ಯಾ ಅವರು ಹೇಳ್ತಾ ಇದ್ದಾರೆ ಆ ಭ್ರಮಲಿಕ್ಕಂತಹ ಒಂದು ಭಾವನೆ ಉದ್ದವ ಆ ಭ್ರಮಣದ ವೇಷದಲ್ಲಿ ಬಂದ ಹಾಗೆ ಅವರಿಗೆ ಕಾಣ್ತದೆ ಭ್ರಮರ ಆಗ ಬಹಬರ್ ಹೇಳ್ತಾ ಇದ್ದಾರೆ ಉದ್ದಮ ಅಂತ ಹೇಳಿ ತಿಳ್ಕೊಂಡು ಯಾ ನೀನ್ ಯಾಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಅಲಿತಾ ಇದೆಯಲ್ಲ ಯಾರಿಗೂ ಹುಟ್ಟಿಕೊಂಡು ಅರಿತಾ ಇದೆಯಾ ನೀನ್ ಯಾಕೆ ಅಲಿಬೇಕು ನೀನು ಉಪದೇಶ ಕೊಡೋಕ್ಕಿಂತ ಮುಂಚೆ ನೀನು ಒಂದು ಕಡೆ ಸುಮ್ಮನೆ ಕೂತ್ಕೋ ನೀನೇನು ಹೇಳಿದೆ ಒಂದು ವರೆಸ್ಟ್ ಕಣ್ಮು ಕೂತ್ಕೊಂಡು ಒಳಗಡೆ ಧ್ಯಾನ ಮಾಡ್ತಾ ಇದ್ರೆ ಆ ಭಗವಂತ ನಿಮ್ ಕಣ್ಣಲ್ಲಿ ಅಂತ ನೀನ್ ಯಾಕೆ ಅಲ್ಲಿಂದ ನೀನು ಒಂದು ಕಡೆ ಸುಮ್ಮನೆ ಕೂತ್ಕೋ ನಮ್ಗೆ ಹೇಳ್ಬೇಡ ಜೋತುಮ ಪದ್ಮ ಪರಾಗ ಚಾಡಿ ಕರಹೋ ಗ್ರಾಮ ಬಿನ ಬಾಸ್ ಈಗ ಒಂದು ಕಂಡೀಷನ್ ನೀನು ನಾವು ನಿಮ್ಮ ಮಾತನ್ನು ಕೇಳಬೇಕಾದ್ರೆ ನೀನು ಒಂದು ಮಾಡಬೇಕು ನೀನು ಪದ್ಮಪರವನ್ನ ಆ ದುಂಬಿ ಏನ್ ಬೇಕಲ್ಲ ಒಂದು ಪದ್ಮ ಬಗ್ಗೆ ಹೋಗು ನಿನ್ನ ಊರಿಗೆ ವಾಪಸ್ ಹೋಗು ಗ್ರಾಮಕ್ಕೆ ವಾಪಾಸ್ ಹೋಗು ಒಂದು ಕಡೆ ಕೂತು ಹಾಗೆ ನಿನಗೆ ಮಾಡುವುದೇವಾದ್ರೆ ದುಂಬಿಗೆ ಒಂದು ವೇಳೆ ಪದ್ಮದ ಜೇನನ್ನ ಕುಡಿದೇ ಇರಲಿಕ್ಕೆ ಸಾಧ್ಯವಾದರೆ ತೌಹ ಸೂರಯ್ಯೇಖೆ ನಿಮಿಷ ಚಾರ ಹಿ ಪಾಸ್ ಹಾಗೆ ಒಂದೇ ಹೇ ಭ್ರಮರ ನಿನಗೆ ಮಾಡಲಿಕ್ಕೆ ಸಾಧ್ಯವಾದರೆ ನಾವು ನೀವು ಹೇಳಿದಾಗೆ ಕೃಷ್ಣನ ಒಂದಣ ಮರೆತು ನಿನ್ನ ಧ್ಯಾನ ಯೋಗವನ್ನ ಜ್ಞಾನಯೋಗವನ್ನು ಆಚರಣೆ ಮಾಡ್ತೇನೆ ನಿನಗೆ ಸಾಧ್ಯ ಸಾಧ್ಯವಿಲ್ಲ ಹೀಗಾಗಿ ನಮಗೂ ಸಾಧ್ಯವಿಲ್ಲ ಅಂತ ಹೇಳಿ ಕಳಿಸಿಬಿಡ್ತಾನೆ ಇದು ಆ ನಿಜವಾದ ವಿರಹ ವೇದನೆ ಪರಮ ವ್ಯಾಕುಲತೆ ಅಂತ ಹೇಳಿದ್ರೆ ಏನು ಆ ಚೈತನ್ಯನಿಗೂ ಶ್ರೀ ಚೈತನ್ಯ ಪರಮಾತ್ಮ ಹದಿನೈದನೇ ಶತಮಾನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಭಕ್ತಿಯ ಪಂಥವನ್ನು ಹರಡಿದಂತಹ ಒಬ್ಬ ಮಹಾನ್ ಸಂತ ಅವನೂ ಕೂಡ ಅದೇ ರೀತಿ ಮಾಡ್ತಾ ಯಾವಾಗ ಆ ಖೋಲ್ ಆ ಕೋಲಿನ ಶಬ್ದ ಕೇಳಿ ಬರ್ತಾ ಇತ್ತು ಅವನಿಗೆ ಇದ್ದಕ್ಕಿದ್ದ ಹಾಗೆ ಆ ಕೋಲು ಯಾವ ಮರದಿಂದ ಮಾಡಿದ್ದು ಕದಂಬ ವೃತ್ತ ಮಾಡಿದ್ದು ಕದಂಬ ವೃಕ್ಷ ಅಂದ ತಕ್ಷಣ ಕೃಷ್ಣನ ನೆನಪು ಕೃಷ್ಣ ಕದಂಬ ವೃಕ್ಷದ ಕಲೆನ ನೆನಪು ನಿಂತು ಕೂತು ಓಡಾಡಿಕೊಂಡು ಆಟವಾಡ್ತಾ ಇದ್ದು ಆ ಕೃಷ್ಣನ ನೆನಪಾಯ್ತು ನೋಡಿ ಆ ಕೋಲನ್ನು ಅಪ್ಪ ಆ ಕೋಲಿನ ಶಬ್ದ ಕೇಳಿದ ತಕ್ಷಣ ಆ ಕೋಲನ್ನು ಹತ್ಕೊಡ್ತಾ ಅದು ಆ ಪರಮ ವ್ಯಾಪುಲತೆ ಅಂತ ಹೇಳಿದ್ರೆ ಆ ಪರಮ ವ್ಯಾಕುಲತೆ ಯಾರಿನಲ್ಲಿ ಇರ್ತಾರೆ ಅನಾಥಸ್ಸನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ಅರ್ಪಿಸಿ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ವೋಪಿಕೆಯರ ಉದಾಹರಣೆಯನ್ನ ನಾಡಿದ್ರು ಕೊಡ್ತಾ ಇದ್ದಾರೆ ನಂತರ ಅವರು ಹೇಳ್ತಾ ಇದ್ದೆ ಒಂದು ಎಚ್ಚರಿಕೆಯನ್ನು ಮುಂದಿನ ಸೂತ್ರದಲ್ಲಿ ನೀಡ್ತಾ ಇದ್ದಾರೆ ಒಂದು ಹೆಚ್ಚೆಯನ್ನು ಸಾಮಾನ್ಯವಾಗಿ ಕೃಷ್ಣ ರಾಧೆಯರ ಕೃಷ್ಣ ಗೋಪಿಯರ ಉದಾಹರಣೆ ಬಂದ ತಕ್ಷಣ ಸಾಮಾನ್ಯವಾದಂತಹ ಲೌಕಿಕರಾದಂತಹ ನಮ್ಮ ಮನಸ್ಸಿನಲ್ಲಿ ಇದಂಥದ ಭಾಗ ಕೃಷ್ಣನ ಅವರು ಕೂಡ ಸಾಮಾನ್ಯವಾಗಿ ನಾವು ಮನುಷ್ಯರು ಒಬ್ಬರಿಗೊಬ್ಬರನ್ನ ಹೇಗೆ ಪ್ರೀತಿಸ್ತೇವಿಯೋ ಗಂಡ ಹೆಂಡತಿಯರು ಹೇಗೆ ಪ್ರೀತಿಸ್ತೀವಿ ಈ ರೀತಿಯಲ್ಲಿ ಅವರು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಶಯ ಮನಸ್ಸಿನಲ್ಲಿ ಬರುತ್ತೆ ಆ ಹುಳ ಆ ಹುಳವನ್ನು ಹೊಡಿಸಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನ ತತ್ರಾಪಿ ಮಾಹಾತ್ಮ್ಯ ಜ್ಞಾನ ನ ತತ್ರಾಪಿ ಅಲ್ಲಿಯೂ ಕೂಡ ಕೃಷ್ಣರ ಕೃಷ್ಣ ಗೋಪಿಯರ ಆ ಒಂದು ರಾಸಲೀಲೆಯಲ್ಲೂ ಕೂಡ ಅವರ ಒಡನಾಡಿನೂ ಕೂಡ ನ ತತ್ರಾಪಿ ಮಾಹಾತ್ಮ್ಯ ಜ್ಞಾನ ವಿಸ್ತೃತಿ ಅಪವಾದ ಗೋಪಿಯರು ಅವನನ್ನ ಕೇವಲ ಪುರುಷ ಅಂತ ಹೇಳಿ ತಿಳ್ಕೊಳ್ಳಿಲ್ಲ ತಾವು ಸ್ತ್ರೀ ಅವನ ಪುರುಷ ಅಂತ ತಿಳ್ಕೊಳ್ಳಿಲ್ಲ ಅದನ್ನಾರ್ಧ ಹೇಳ್ತಾ ಇದ್ದ ತಿಳ್ಕೊಂಡಿದ್ದರೆ ಅಲ್ಲಿ ಭಕ್ತಿ ಆಗ್ತಿರ್ಲಿಲ್ಲ ನಿಜವಾದ ಪ್ರೇಮವಾಗ್ತಿಲ್ಲ ಅದು ಕೇವಲ ಕಾಮವಾಗ್ತಾ ಇತ್ತು ಅದು ಇಲೇಮುವಾಗಬೇಕಾದ್ರೆ ಭಕ್ತಿ ಆಗ್ಬೇಕಾದ್ರೆ ಮಾಹಾತ್ಮ್ಯ ಜ್ಞಾನವಿರಬೇಕು ಕೃಷ್ಣ ಪರಮಾತ್ಮ ತುಂಬಾ ಚೆನ್ನಾಗಿ ಗೋಪಿಯರಿಗೆ ಗೊತ್ತಿತ್ತು ಅದನ್ನು ಅವರೇ ಹೇಳ್ತಾರೆ ಗೋಪಿಗಾಗಿ ಅವ್ರಿಗೆ ಗೊತ್ತಿತ್ತು ಆದರೂ ಕೂಡ ಅವ್ರಿಗೆ ಇಷ್ಟ ಏನು ಅಂತ ಹೇಳಿದ್ರೆ ಆ ಪರಮಾತ್ಮ ಅನಿತ್ಯವಾದಂತಹ ರೂಪದಲ್ಲೇ ಬರಬೇಕು ಅವ್ರು ಹೇಳ್ತಾರೆ ಹೇ ಕೃಷ್ಣ ನೀನೇನೋ ಮದುವೆ ರಾಜ ಆಗಿರ್ಬೋದು ಪೀತಾಂಬರಧಾರಿ ಆಗಿರ್ಬೋದು ಒಳ್ಳೊಳ್ಳೆ ಆಭರಣಗಳನ್ನು ಧರಿಸ್ಕೊಂಡಿರ್ಬೋದು ಕೈಗೊಂದು ಐದು ಓಡಿರ್ಬೋದು ದೊಡ್ಡ ದೊಡ್ಡ ಕಿರೀಟ ಹಾಕೊಂಡಿರ್ಬೋದು ಆರು ರೂಪಾಯಿ ಬೇಕಾಗಿ ನಮಗೆ ನೀನು ಯಾವ ರೀತಿ ಬರಬೇಕು ನನ್ನ ಅದೇ ಗೋಪಾಲ ಬಾಲಕನಾಗಿ ಬರಬೇಕು ತಲೆಯಲ್ಲಿಗರಿ ಕುತ್ತಿಗೆಯಲ್ಲಿ ಅದೇ ಶಂಕದ ಮಾಲೆ ಕಪ್ಪೆ ಚಿಪ್ಪಿನ ಮಾಲೆ ಅದನ್ನ ಇಟ್ಕೊಂಡು ಬಂದರೆ ಸೇರಿಸ್ತೇವೆ ಇಲ್ಲದೆ ಹೋದ್ರೆ ಇವನ್ ಯಾವ ಪರಪುರುಷ ಬಂದ ನಾವು ಪರಪುರುಷರ ಮುಖವನ್ನು ನೋಡುವುದಿಲ್ಲ ಪ್ರೊಟೋಕೋಲ್ ಅದು ಆ ಗೋಪಿಯರ ಪಾತಿವೃತ್ಯ ಆ ಗೋಪಿಯರ ಮನ ಪ್ರೇಮ ಅಂದರೆ ಇಷ್ಟ ನಿಷ್ಠೆ ಅಂತ ಹೇಳ್ತಾರೆ ಈ ಇಷ್ಟ ನಿಷ್ಠೆ ಇಲ್ಲದೆ ಹೋದರೆ ಭಕ್ತಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಒಂದು ದೇವ್ರ ಪೂಜೆ ಮಾಡೋದು ನಾಳೆ ಇನ್ನು ದೇವ್ರ ಪೂಜೆ ಮಾಡೋದು ನಾಡಿದ್ದು ಆ ದೇವ್ರ ಪೂಜೆ ಮಾಡೋದು ಎಲ್ಲರೂ ಪೂಜೆ ಮಾಡ್ತೀವಿ ಅಂದರೆ ಅಲ್ಲಿ ಭಕ್ತಿ ಸಿಗುವುದಿಲ್ಲ ಒಂದು ಆಕಾರ ಬೇಕು ಯಾವುದಾದ್ರೂ ಒಂದು ಗುಣ ಬೇಕು ಯಾವ್ದಾದ್ರೂ ಒಂದು ಗುಣವನ್ನು ಹಿಡ್ಕೊಂಡು ಹೋಗ್ಬೇಕು ಯಾವುದಾದ್ರೂ ಒಂದು ಆಕಾರವನ್ನು ಹಿಡ್ಕೊಂಡು ಹೋಗ್ಬೇಕು ನನರ ಅಲ್ಲಿ ರುಚಿ ಸಿಗುತ್ತೆ ಭಕ್ತಿಯ ಆ ನಿಜವಾದ ರುಚಿ ಏನು ಅಂತ ಗೊತ್ತಾಗ್ತದೆ ಅದು ಇಲ್ಲದೆ ಹೋದರೆ ಏಕನಿಷ್ಠೆ ಇಷ್ಟ ನಿಷ್ಠೆ ಇಲ್ಲದೆ ಭಕ್ತಿ ಸಿಧಿಸುವುದಿಲ್ಲ ಅದನ್ನು ನಾವು ಇದರಲ್ಲಿ ತೋಣ ಆದರೆ ನಾವು ಯಾವ ಮೂರ್ತಿಯನ್ನ ಪೂಜೆ ಮಾಡ್ತಾ ಇದ್ದೇವೆಯೋ ಆರಂಭ ಪಡ್ತಾ ಇದ್ದೇವೆಯೋ ಅವನು ಮಹಾತ್ಮನಾಗಿರಬೇಕು ಅಲ್ಪಜ್ಞನಾಗಿರಬಾರ್ದು ಪರಮ ಆಗಿರಬೇಕು ಪರಮಾತ್ಮನನ್ನ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಕೂಡ ಆಸಕ್ತಿಯನ್ನು ಇಲ್ಲಿ ಹೇಳ್ತಾ ಇದೆ ನ ತತ್ರಾಪಿ ಮಾಹಾತ್ಮ್ಯ ಜ್ಞಾನ ವಿಸ್ತೃತಿ ಅಪವಾದ ಗೋಯಲಿ ಕೂಡ ಈ ಅಪವಾದ ಸಲ್ಲದು ಏನೋ ಕೃಷ್ಣನ ಮಹಾತ್ಮ್ಯ ಗೊತ್ತಿಲ್ಲ ಕೃಷ್ಣ ಕೇವಲ ಒಬ್ಬ ಇನ್ನೊಬ್ಬ ಪುರುಷ ಅಂತ ಹೇಳಿ ಅವರು ಪ್ರೀತಿಸ್ತಾ ಇದ್ರು ಅನ್ನೋದು ಇಲ್ಲ ಅವರಿಗೆ ಚೆನ್ನಾಗಿ ಕೃಷ್ಣ ಪರಮ ಪುರುಷ ತಾವೆಲ್ಲರೂ ಅವನ ದಾಸಿಯರು ಸಖಿಯರು ಕೃಷಿ ಪುರುಷ ಇನ್ನೆಲ್ಲ ಸಮಸ್ತ ಜೀವಿಯರು ಕೂಡ ಸಖಿಯರು ಇದಕ್ಕೆ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನೀರಾವರಿ ಉದಾಹರಣೆ ನೀರಾವರಿ ಆಕೆ ಹದಿನೈದು ನಿಷ್ಠರ ಸಮಯದಲ್ಲೇ ಜೀವ ಗೋಸ್ವಾಮಿಗಳು ಸನಾತನ ಗೋಸ್ವಾಮಿಗಳು ಅಲ್ಲೇ ಇರ್ತಾರೆ ಹುಂಡಾವಂದಲ್ಲಿ ಒಂದು ಕುಟಿ ಒಂದು ಇರ್ತಾವೆ ಅವ್ರಿಗೊಮ್ಮೆ ಇಚ್ಛೆ ಹೋಗಿ ಮೀರವರನ್ನು ನೋಡಬೇಕು ಅಂತ ಆದರೆ ಹೇಗೆ ಹೋಗೋದು ಮೀರಾ ಆಕೆಯ ಒಬ್ಬ ಸ್ತ್ರೀ ನಾವು ಸ್ತ್ರೀಯರನ್ನು ನೋಡೋದಿಲ್ಲ ಆಗ ಮೀರ ಒಂದು ಸಂದಿಯನ್ನು ಕಳಿಸ್ತಾಳ ಓಹೋ ನನಗೆ ಗೊತ್ತಿರಲಿಲ್ಲ ಕೃಷ್ಣನ ಹೊರತಾಗಿ ಇನ್ನೊಬ್ಬಕ್ಕೂ ಇದ್ದಾನೆ ಇಲ್ಲಿ ಎಂದ ಅದೆಂತ ಮಹಾಪುರುಷವೊಬ್ಬ ಅಂತ ಆಕೆಯ ಭಾವ ಇಷ್ಟೇ ಕೃಷ್ಣನ ವಿನ ಪ್ರತಿಯೊಂದು ಜೀವಿಯೂ ಕೂಡ ಸಖಿಯ ಕೃಷ್ಣನೊಬ್ಬನೇ ಪರಮ ಪುರುಷ ಮಿಕ್ಕೆಲ್ಲರೂ ಕೂಡ ಅವನ ದಾಸಿಯರು ಅನ್ನುವಂಥ ಒಂದು ಭಾವನೆ ಇತ್ತು ಯಾಕೆಂಥೇಳಿದ್ರೆ ಮೀರ ಭಗವಂತನ ಜೊತೆಗೆ ಇಟ್ಕೊಂಡಿತ್ತು ಮಧುರ ಮಾಧುರ್ ರಸ ಆ ಮಾಧುರಿ ರಸದಲ್ಲಿ ಮಧುರ ರಸದಲ್ಲಿ ಕೇವಲ ತಾನು ಮಾತ್ರ ವಧು ಆ ವರ ಅವನೊಬ್ಬನೇ ಶ್ರೀಕೃಷ್ಣ ಒಬ್ಬನೇ ಆ ಭಾವ ಇಟ್ಟುಕೊಂಡು ಆಕೆ ಶ್ರೀಕೃಷ್ಣನ ಪೂಜಿಸ್ತಾ ಇದ್ದರು ಪ್ರೀತಿಸ್ತಾ ಇದ್ದರು ಹೀಗಾಗಿ ಆ ಸಂದೇಶ ಯಾವಾಗ ಜೀವ ಗೋಸ್ವಾಮಿಗೆ ಕಳಿಸ್ತಾಳೋ ಅವನಿಗೆ ಪಶ್ಚಾತ್ತೂ ಹೌದಲ್ಲ ನನಗಿಷ್ಟೆಲ್ಲ ಗೊತ್ತಿದ್ದು ಕೂಡ ಅನುಖನಂತೆ ವರ್ತಿಸ್ಬಿಟ್ಟು ನಲ್ಲ ಅಂಥೇಳಿ ತನ್ನ ಈ ಅಭಿಮಾನವನ್ನು ತ್ಯಜಿಸಿ ಅವಳನ್ನು ಭೇಟಿ ಮಾಡಿ ಇದು ನಮಗೆ ಬೇಕಾಗಿ ಆ ಮಾಹಾತ್ಮ್ಯ ಆ ಮಾಹಾತ್ಮ್ಯ ಜ್ಞಾನವನ್ನು ನಾವು ವಿಭಾಗ ಯಾವಾಗ ಮಾಹಾತ್ಮ್ಯ ಜ್ಞಾನ ಮರ್ತೋಗ್ತದೆಯೋ ನಂತರ ಹೇಳ್ತಾರೆ ಮುಂದಿನ ಸುದ್ದಿ ಹೇಳಿದೆ ತದ್ ವಿಹೀನ ಜಾರಾಣಿವೇ ಒಂದು ಕ್ಲಾಸ್ ಅಥವಾ ಒಂದೇ ಒಂದು ಈ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಭಕ್ತು ಮತ್ತು ಕಾಮದವರು ಯಾವಾಗ ಆತ್ಮ ಜ್ಞಾನ ನಾನು ಪ್ರೀತಿಸುವಂತಹ ವ್ಯಕ್ತಿ ಸಾಕ್ಷಾತ್ ಪರಮಾತ್ಮನೇ ಅನ್ನುವಂತಹ ಜ್ಞಾನ ಯಾವಾಗ ಇರುವುದಿಲ್ಲವೋ ತದ್ವಿಹೀನಂ ಆವಾಗ ಆ ಪ್ರೇಮ ಅಂತಕ್ಕಂಥದ್ದು ಜಾರಾಣ ನಿವ ಒಂದೇ ಸರಿ ಜಾರಿಸ್ಬೇಕು ಪ್ರೀತಿಯಂತೆ ಆಗ್ತದೆ ಅನ್ನುವಂತ ಒಂದು ಮಾತಿ ಹೇಳ್ತ ಅದು ಕಾಮವೇ ಆಗ್ತದೆ ಹೊರತು ಅದನ್ನ ಪ್ರೇಮ ಅಥವಾ ಭಕ್ತಿ ಅಂತ ಒಂದು ಪವಿತ್ರ ಸಂಕೇತವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಹೀಗಾಗಿ ನಿಜವಾಗಿಯೂ ಕೂಡ ಅದು ಭಕ್ತಿ ಕೊಡಬೇಕಾದ್ರೆ ಅಲ್ಲಿ ಪರಮಾತ್ಮನೊಬ್ಬನನ್ನೇ ಆ ವ್ಯಕ್ತಿ ಪ್ರೀತಿಸಬೇಕು ಪರಮಾತ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ಕೊಡೋದು ಹೇಗೆ ಅವನು ಪರಮಾತ್ಮ ಅಂತ ಗೊತ್ತಿರಬೇಕು ಅವನ ಮಹಾತ್ಮ್ಯ ಗೊತ್ತಿರಬೇಕು ಅವನು ಸರ್ವಶಕ್ತಿಮಾನ್ ಅಂತ ಗೊತ್ತಿರಬೇಕು ಸರ್ವಜ್ಞ ಅಂತ ಗೊತ್ತಿರಬೇಕು ಇದು ಗೊತ್ತಿಲ್ಲದೆ ಹೋದ್ರೆ ಮಹಾತ್ಮೆ ಗೊತ್ತಿಲ್ಲದೆ ಹೋದರೆ ಅವನೊಬ್ಬ ಪರಪುರುಷ ಅವನು ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಕಾಮಕ್ಕೆ ಸಮನ ಆಗ್ತದೆ ಆ ಹೆಸರಿಗೆ ಯೋಗ್ಯವಾದದಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಸೂತ್ರದಲ್ಲಿ ಭಕ್ತಿಗೂ ಮತ್ತು ಕಾಮಕ್ಕೂ ಏನು ವ್ಯತ್ಯಾಸ ನಿಜವಾದ ಪ್ರೀತಿ ಮತ್ತು ಕಾಮತ್ವೇ ವ್ಯತ್ಯಾಸ ಅಂತ ಹೇಳಿದ್ರೆ ಹಿಂದೆ ಹೇಳಿದ್ರು ಅದು ಜಾರರ ಪ್ರೀತಿ ಅಂತ ನಾಸ್ತಿ ತಸ್ಮಿನ್ ತಸ್ಮಿನ್ ಅಂದ್ರೆ ಅದರಲ್ಲಿ ತತ್ಸುಖಿತ್ವ ಇಲ್ಲ ಜಾರರ ಪ್ರೀತಿಯಲ್ಲಿ ತತ್ಸುಖ ಸುಖಿತ್ವ ಇಲ್ಲ ಅಂದ್ರೆ ನಿನ್ನ ಸುಖವೇ ನನ್ನ ಸುಖ ಅಂತಹ ಭಾವನೆ ಇಲ್ಲ ಕೇವಲ ಭಕ್ತಿಯಲ್ಲಿ ಮಾತ್ರ ಪರಮಾತ್ಮ ನೀನು ಸುಖ ಪಟ್ರೆ ನನ್ನ ಸುಖ ತಸ್ಮಿನ್ ತುಷ್ಟೆ ಜಗತ್ತು ಕಾಮದಲ್ಲಿ ಆ ರೀತಿ ಇಲ್ಲ ಕೇವಲ ಇನ್ನೊಬ್ಬ ವ್ಯಕ್ತಿ ವ್ಯಕ್ತಿ ವಾಹನದಲ್ಲಿ ಆ ಭಕ್ತನಾದ ಭಗವಂತನಿಗೆ ಕೂಡ ಆಶೀರ್ವಾದ ಮಾಡ್ತಾನೆ ಗೊತ್ತಿದೆಯಾ ಪರಮಾತ್ಮ ನೀನು ಸುಖವಾಗಿರ ಇದು ಭಕ್ತ ಕಾಮಿ ನಾನು ಸುಖವಾಗಿ ನಾನು ಸುಖವಾಗಿದ್ದರೆ ಸಾಕು ನಾನು ಚೆನ್ನಾಗಿದ್ದರೆ ಸಾಕು ನನಗೆ ಶಾಂತಿ ಸಿಕ್ಕಿದ್ರೆ ನನಗೆ ಆನಂದ ಸಿಕ್ಕಿದ್ರೆ ಸಾಕು ಇದು ಕಾಮಿ ಹೇಳ್ತಕ್ಕಂಥ ಆದರೆ ಪ್ರೇಮಿ ಆಗ್ತಕ್ಕಂಥವನು ಭಕ್ತನಾಗ್ತಕ್ಕಂಥವನು ಹೇ ಭಗವಂತ ನೀನು ಚೆನ್ನಾಗಿರೋ ಹೇ ಭಗವಂತ ಈ ಸುಖವಾಗಿರೋ ಹೀಗೆ ಹೇಳ್ತೀನಿ ಒಬ್ಬ ಭಕ್ತ ಹೇಳ್ತಾನ ಆರೋಪಣೆ ಮಾಡ್ತಾನ ಕೃಷ್ಣನ್ ಮೇಲೆ ಕೃಷ್ಣ ಯಾವಾಗ ನೀನು ಅಳ್ತೀಯೋ ಓಡು ಹೋಗಿ ಅಂಬೆಗಳ್ತ ಬಿದ್ದು ಅಳ್ತೀಯೋ ಅಮ್ಮ ಅಮ್ಮ ಅಂತ ನೀನು ಅಳುವಾಗ ನಿನಗೆ ಅಮ್ಮ ಬಂದಿತ್ತು ಆದರೆ ನಾನೀಗ ಕಷ್ಟದಲ್ಲಿದ್ದೀನಿ ನಾನು ಇನ್ಯಾರ್ದು ಕರಿಬೇಕು ನಿನ್ನ ಕರೀದೆ ಮಾತ್ರ ಬರೋದಿಲ್ಲ ಆದರೆ ನೀನು ಅಂಬೆಗಾಲಿಡ್ತಾ ಬೀಳ್ತೀಯಲ್ಲ ಓಡುವಾಗ ಚಪಲನಾಗಿರ್ತಾ ಚಪಲ ಇದಾಗಿ ನಡಿಗೆಯಿಂದ ಓಡ್ತಾ ಓಡ್ತಾ ಬೀಳ್ತೀಯಲ್ಲ ಆವಾಗ ಅಮ್ಮಬೇಕು ನಿಮಗೆ ಹಿಡ್ಕೊಳಕ್ಕೆ ಆದರೆ ಯಾವಾಗ ನಾನು ನನ್ನ ಜೀವನದಲ್ಲಿ ಬೀಳ್ತೇನೆಯೋ ಆಗ ನನ್ನ ಎತ್ಕೊಳಕ್ಕೆ ನಾನು ಏನು ಕರೆದಾಗ ಯಾಕೆ ನೀನು ಬರೋದಿಲ್ಲ ಇದು ಆ ಭಕ್ತನ ಅದನ್ನು ಮಾಡುವಂತಹ ಆರೋಪ ಹೀಗೆ ಆ ಭಕ್ತ ಮತ್ತು ಭಗವಂತ ಈ ಜಗಳ ಆಗಿರ್ತಾರೆ ಆ ಜಗಳ ಆಡ್ತಾ ಇರ್ಬೇಕು ಎಷ್ಟು ಎಷ್ಟು ಭಗವಂತ ಭಕ್ತನೊಂದಿಗೆ ಭಕ್ತ ಜಗಳ ಆಡ್ತಾರಿಯೋ ಅಷ್ಟು ಅಷ್ಟು ಅವರ ಪ್ರೇಮ ಭಕ್ತಿ ವೃದ್ಧಿ ಆಗ್ತಾ ಇರೋ ಜಗಳ ನೆರೆ ಹೊರೆಯವರ ಜೊತೆ ಜಗಳ ಆಡುವುದ ಸಂಬಂಧಿಕರ ಜೊತೆ ಜಗಳ ಆಡುವುದ ಜೊತೆ ಜಗಳ ಆಡೋದು ಪುರಂದ್ರದಾಸ ಎಂತಹ ಉದಾಹರಣೆ ಅವರ ಪ್ರತಿಯೊಂದು ಆ ಒಂದು ಪದಗಳನ್ನು ಕೂಡ ಭಗವಂತನ ಜೊತೆ ಜಗಳ ಆಡಿಕೊಂಡೇ ಅವರು ಎಷ್ಟು ಧೈರ್ಯ ಅಂದ್ರೆ ಅವ್ರು ಹೇಳ್ತಾರೆ ನನಗೂ ಆಣೆ ಇರಲಿ ನಿನಗೂ ಆಣೆ ನೆನಪಿರಲಿ ನಾನು ಈ ರೀತಿ ಮಾಡ್ರೆ ನನಗಾಣೆ ನೀನು ಆ ರೀತಿ ನಾನು ಇಷ್ಟು ಮಾಡಿಯೂ ಕೂಡ ನೀನು ಇದನ್ನು ಸರಿಪಡಿಸಿದೆ ಹೋದರೆ ನೀನು ಆಣೆ ಹೀಗಾಗಿ ಜಾಗೃತವಾಗಿ ಕಾಕು ಮನುಜರ ಸಂಗಮ ಮಾಡಿದರೆ ನನಗೆ ಆಣೆ ಕೆಟ್ಟ ವ್ಯಕ್ತಿಗಳ ಸಂಘ ಅಂದರೆ ಅದು ನನ್ನ ಕೈಯ್ಯಲ್ಲಿದೆ ನಾನೇನಾದರೂ ಗೊತ್ತಿದ್ದು ಗೊತ್ತಿದ್ದು ಅವರ ಸಂಘ ಮಾಡ್ತಾ ಹೋದರೆ ನನ್ನ ಮೇಲೆ ಆಣೆ ನನಗೇನು ಕಳೆ ದುಷ್ಟರ ಸಂಘವು ಬಿಡಿಸದಿದ್ದರೆ ನಿನಗಾಣೆ ಈಗಾಗಲೇ ಮಾಡಿಬಿಟ್ಟಿದ್ದೀನಲ್ಲ ದುಷ್ಟ ಸಂಘ ಹೋಗ್ತಾ ಇಲ್ಲ ಅದು ದುಷ್ಟ ವಾಸನೆಗಳು ದುಷ್ಟ ಜನರ ಸಂಘ ಇವೆಲ್ಲ ದುಷ್ಟ ಸಂಷ್ಟರ ಸಂಘ ಬಿಡಿಸದೇ ಹೋದರೆ ನನ್ನ ಸಂಸ್ಕಾರ ಬಿಡಿಸದೇ ಹೋದರೆ ನಿನ್ನ ಮೇಲೆ ಎನಗೂ ಆಣೆಯ ರಂಗ ನಿನಗೂ ಆಣೆ ಹಾಗೆ ಇದು ಆ ಪ್ರೇಮ ಸಲ್ಲಾಪ ಈ ಪ್ರೇಮದ ಮಾತುಕತೆ ಬೈದಾಟ ಇದನ್ನು ಮಾಡ್ತಾ ಇದ್ರೆ ಒಂದು ಅವನ ಮೇಲೆ ಪ್ರೀತಿಯೂ ಜಾಸ್ತಿ ಆಗ್ತದೆ ಎರಡು ಅವನು ಅತ್ಯಂತ ಉತ್ಕಂಠಿತನಾಗಿ ನಿಮ್ಮ ಮಾತನ್ನು ಕೇಳ್ತಾನೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವನು ಕೇಳ್ತಾನೆ ಇಲ್ಲ ಹೊ ಅವನ ಕಿವಿ ಯಾರಿಗೋ ಹೇಳ್ತಾ ಇದ್ದಾನೋ ಅಂತ ಯಾಕಂದರೆ ನಮ್ಗೆ ಯಾರು ಇಷ್ಟವೋ ಅವ್ರ ಮಾತನ್ನೇ ನಾವು ಕೇಳ್ತೇವೆ ನಮ್ಗೆ ಯಾರು ಇಷ್ಟವಿಲ್ವೋ ಉಪೇಕ್ಷೆ ಮಾಡ್ತೇವೆ ಆ ಕಿವಿ ಬಿದ್ದರೂ ಹೀಗೆ ಹೋಗಿ ಹೀಗೆ ಹೋಗ್ಬಿಟ್ಟು ಆದರೆ ಯಾರಿಗೆ ನಮ್ಮ ಮೇಲೆ ಪ್ರೇಮ ಇದೆಯೋ ಯಾರ ಮೇಲೆ ನಾ ಯಾರನ್ನು ನಾವು ಪ್ರೀತಿಸ್ತೇವ್ಯೋ ಅವ್ರು ಮಾತನ್ನ ಹೇಗೆ ಕೇಳ್ತೇವೆ ಎಷ್ಟು ಪ್ರೀತಿ ಅಂತೇಳಿ ಅದು ಹೀಗೆ ಹೋಗಿ ಹೀಗೆ ಹೋಗಲ್ಲ ಹೀಗೋಗಿ ಇಲ್ಲಿ ಹೋಗ್ಬಿಟ್ಟು ಹೀಗೆ ಹೋಗ್ಬೋದು ಹಾಗೆ ಅಂತಹ ಒಂದು ಸಂಬಂಧವನ್ನ ಭಕ್ತನಾದ ಭಗವಂತನ ಜೊತೆಗೆ ಬೆಳೆಸ್ಕೊಳ್ಬೇಕು ಅದಕ್ಕೆ ಈ ನಾಲ್ಕು ಸೂತ್ರವನ್ನು ಹೇಳು ಯರಗೋಪಿಕಾಂತ್ ನ ತತ್ರ ವಿಸ್ಮೃತಿ ಅಪವಾದುಖಿತ್ವ ಅನ್ನುವಂಥ ಇಷ್ಟು ಸೂತ್ರವನ್ನು ಹೇಳುವುದು ಮುಂದಿನ ತರಗತಿಯಲ್ಲಿ ನಾವು ಹೇಗೆ ಅವರು ಈ ಭಕ್ತಿಯೋಗವನ್ನೇ ಅತ್ಯಂತ ಶ್ರೇಷ್ಠ ಕರ್ಮಯೋಗ ಜ್ಞಾನಯೋಗ ಎಲ್ಲ ಯೋಗಕ್ಕಿಂತ ಈ ಭಕ್ತಿಯೋಗ ಹೇಗೆ ಶ್ರೇಷ್ಠ ಅನ್ನೋ ಹೇಳ್ತಾರೆ ಭಕ್ತಿಯೋಗಾಚಾರ್ಯರು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಪೂರ್ಣಮ್ ಪೂರ್ಣಮಿಧ ಪೂರ್ಣಃ ಪೂರ್ಣಮುಧದೆ ಪೂರ್ಣಸ್ಯ ಪೂರ್ಣಮಾಧಾಯ ಪೂರ್ಣಮೇವಶಿಷ್ಯತೆ ಶಾಂತಿಶಾಂತಿಶಾಂತ ಹರಿ ಓಂ ತೀಕೃಷ್ಣಾರ್ಪಣಮಸ್ತು